ತ್ರಪುರೇಕವಾಕ್ಯತ್ವಸಕಿ ಧೀರಾರುಣನ್ ಭಜೇ ಶರ್ವಾವೃಂದಕಮೌವೃಂದ್ರವೃಂದೇ ಆನಂದ ತೀರ್ಥ್ಯ ಶಿರೋಮಣೆ ಸ್ತೆ ಪಾದಾರವಂದಣಮಿತ್ಯಸಗುಣಾ ದಿ್ಯಾಧೀಶಾಂವಶ ಮಾಂ ನಿರಾಶಕ್ಲೇಶ ಕುಶಂ ಹೇ ಲಕ್ಷ್ಮೀಕರತಾಂ ಭೀಪದಾಂಜಂ ಪ್ರಣಮಿ ಹಯಗ್ರೀವಂ ದೇವತ ಚಕ್ರವರ್ತಿ ಶ್ರೀಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿ ನಿಯತಿಪ್ರದ ಜ್ಞಾನ ಪ್ರದ ವಿಬುಧಾುರಸೌಖ್ಯದ ವಿತತಾಯ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ ಭಕ್ತಪ್ರಿಯ ಸಕಲಲೋಕನಮಸ್ಕೃತಂ ಚೈಗುಣ್ಯವರ್ಜಿತಮು ಮಾಧ್ಯಮೀಶಂ ವಂದೇ ಭಗದ್ಧಮರಸುರಸಿಂದ್ಯ ನಾರಾಯಣ ನಮಸ್ಕೃತ್ಯ ನರಂಚನರುತ್ತಮೀ ಸರಸ್ವತೀ ವ್ಯಾಸ ತೋ ಜಯ ಮುದೀರೇ ಆಚಾರ್ಯರು ಶುಕಾಚಾರ್ಯರ ಜನ್ಮವೃತ್ತದ ನಿರ್ಣಯವನ್ನು ಕೂಡ ಕೊಡ್ತಾ ಮೇನ್ನೋಟಕ್ಕೆ ಶುಕಾಚಾರ್ಯರು ಶುಕಾ ಅಂತ ಹೆಸರಿರೋದ್ರಿಂದ ಅವರೊಂದು ಗಿಳಿ ಅಂತ ಅವ್ರಿಗೆ ಗಿಳಿ ಆಕಾರ ಇಲ್ಲ ಮತ್ತೆ ಆ ಹೆಸರೇ ಕೆಟ್ಟರು ಗಿಳಿಯ ರೂಪದಲ್ಲಿ ಘೃತಾಚೀಚ ತಿಲೋತ್ತಮ ಅಂತ ಅಪ್ಸರಾಸ್ತರಿಯರು ಅದೇ ಘೃತಾಚಿ ಅಂತನ್ನುವ ಅಪ್ಸರಾಸ್ತರಿ ವೇದವ್ಯಾಸ ದೇವರಲ್ಲಿ ಕಾಮಮೋಹಿತಳಾಗಿ ಹೇಗೋ ಬರ್ಲಿಕ್ಕಾಗಲ್ವಲ್ಲ ಒಂದು ಗಿಳಿಯ ರೂಪವನ್ನು ತಗೊಂಡು ಬಂದು ಬಹಳ ಪ್ರೇಮದಿಂದ ನೋಡ್ತಾ ಇದ್ಲಂತು ವೇದವ್ಯಾಸ ದೇವರು ಅವಳನ್ನು ಕಾಮದಿಂದ ನೋಡಿದಂತೆ ಮಾಡಿದ ಎಲ್ಲಿದೆ ಕಾಮಾದೇವಿ ರಮಾದೇವಿಯರನ್ನೇ ಹಾಕುವಣ ರಮಾದೇವಿಯ ಅವಶ್ಯಕತೆಯೇ ಆತನಗಿಲ್ಲ ಸ್ವರಮಣ ತನ್ನಿಂದ ತನಗೆ ಪೂರ್ಣ ಆನಂದ ಇದೆ ಇನ್ನೊಬ್ಬರ ಅವಶ್ಯಕತೆಯೇ ಇಲ್ಲ ಆದರೂ ಕೆಲವೊಮ್ಮೆ ತೋರಿಸ್ತಾರೆ ಅದಕ್ಕೆ ಅನೇಕ ಉದ್ದೇಶಗಳು ಅದರ ಆಚಾರ ಸ್ಪಷ್ಟವಾಗಿ ತಿಳಿಸಿದಂತೆ ಅಕಾಮಯನ್ ಕಾಮುಕವತ್ಸ ಭೂತ್ವ ತಯಾರ್ಥಿತಾ ತಮ್ಮ ಶುಕನಾಮಧೇಯಂ ಆನ ಅವನು ಕಾಮುಕಾಲದೇ ಇದ್ದರೂ ಕಾಮುಕನಂತೆ ಅಲ್ಲಿ ತೋರಿಸ್ತಾ ಪರಮಾತ್ಮ ಅರಣಿ ಮಥನ ಕಾಲದಲ್ಲಿ ಬಂದಿದ್ದಂತಹ ಆ ಕೂಸೆಗೆ ಶುಕ ಅಂತ ನಾಮಕರಣ ಮಾಡ ಯಾಕೆ ಅಂತಂದರೆ ಈ ಘೃತಾಚಿಯ ಮೇಲೆ ನನಗೆ ಪ್ರೇಮ ಇತ್ತು ಆ ತೋರಿಸಲಿಕ್ಕೋಸ್ಕರ ಅಷ್ಟೆ ಅವಳು ಕೇಳ್ಕೊಳ್ತಾಳೆ ನನ್ನ ಮೇಲೆ ಪ್ರೇಮ ಇದ್ದಿದ್ದೇ ಆದರೆ ಸ್ವಾಮಿ ನನಗಾದೇ ಹೆಸರಿಡಬೇಕು ಈ ಗಿಳಿಯ ರೂಪದಲ್ಲಿ ನಾನು ಬಂದಿದ್ದೇನೆ ಅನ್ನೋದರ ಸಂಕೇತವಾಗಿ ಶುಕಾ ಅಂತ ನಾಮಕರಣ ಮಾಡಬೇಕು ಹಾಲು ಮಾಡ್ತೇನೆ ಅಂತ ಪರಮಾತ್ಮ ಆ ಪ್ರೀತಿಯ ಸಂಕೇತವಾಗಿ ಶುಕ ಅಂತಲೇ ನಾಮಕರಣ ಮಾಡಿದ ವಿಮೋಹೆಯನ್ನ ತತ್ವಮಾರ್ಗೇಶ್ವಯೋಗ್ಯಾನ್ ತತ್ವಮಾರ್ಗಕ್ಕೆ ಅಯೋಗ್ಯನೇ ಕೆಲವರಿದ್ದಾರೆ ಅವರಿಗೆ ಅದನ್ನು ಕೊಟ್ಟರು ಅದನ್ನು ದುರ್ಬಳಕೆ ಮಾಡಿದ್ದಾರೆ ಈಗ ಇದರಲ್ಲೂ ಕೂಡ ದೇಶದಲ್ಲೂ ಕೂಡ ಈ ಅಣುಬಾಮು ರಹಸ್ಯ ಎಲ್ಲರಿಗೂ ಹೇಳ್ಕೊಂಡು ಬರ್ತಾರ ದೇಶದ ಕೆಲವು ರಹಸ್ಯಗಳು ಅಂತಲೇ ಇದ್ದಾವಲ್ಲ ಸಮಾನತೆ ಇರಬೇಕು ರೀ ದೇಶದಲ್ಲಿ ಇವತ್ತಿಂದೆಲ್ಲ ಮಾತಾಡ್ತಾರೆ ಸಮಾನತೆ ಇರಬೇಕು ಎಲ್ರಿಗೂ ಎಲ್ಲ ಹೇಳ್ಬಿಡ್ಬೇಕು ಅಂತ ಹೇಳ್ಕೊಂಬರಲಿ ನೋಡೋಣ ಹೇಳ್ತಾರ ಆ ದೇಶದ ರಹಸ್ಯಗಳನ್ನು ಅದಕ್ಕೆ ಅಂತಲೇ ಒಂದು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಮಾತ್ರ ಅದಕ್ಕೆ ಅಯೋಗ್ಯರಾಗಿರೋರಿಗೆ ನೀವು ಹೇಳಿದ್ರೆ ಏನಾಗುತ್ತೆ ಅದನ್ನು ಬಳಕೆ ಮಾಡಿಕೊಂಡು ಇದು ಬೇರೆ ಕಡೆಯಲ್ಲಿ ಬೇರೆ ದೇಶದಲ್ಲಿ ಹೇಳಿ ವಿರುದ್ಧ ಕ್ರಿಯೆಗಳಿಗೆ ಅದನ್ನು ಬಳಕೆ ಮಾಡ್ಕೊಳ್ತಾರೆ ಅಂದರೆ ಅಯೋಗ್ಯರೇ ಹಾಗೆ ಇರ್ತಾರೆ ಅಂದರೆ ಎಲ್ಲರಿಗೂ ಎಲ್ಲ ಹೇಳಬಾರದು ಅದಕ್ಕೆ ಅಯೋಗ್ಯರಾಗಿರುವವರನ್ನ ದಾರಿ ತಪ್ಪಿಸಬೇಕಾದದ್ದೇ ಕರ್ತವ್ಯ ಅದೇ ರೀತಿಯಾಗಿಯೇ ಇಲ್ಲು ಮಾಡಿದ ಭಗವಂತ ಶುಕಂ ತಮಾಶು ಪ್ರವಿಶವಾಯು ವ್ಯಾಸಮಥವಾ ಸಭಾರತಂ ಭಾಗ ಶುಕಾಚಾರ್ಯರ ಒಳಗಡೆಯಲ್ಲಿ ಪುತ್ರ ಪುತ್ರಾಂತ ಪುತ್ರೇತಿ ತನ್ಮಯತಯ ತರವೋಪಿ ನೇದು ಭಾಗವತದಲ್ಲಿದೆ ಪುತ್ರಾಂತ ತುಂಬ ಪ್ರೀತಿ ತೋರಿಸ್ತಾ ಇದ್ದಂತೆ ಯಾರ ಮೇಲೆ ಶೇಕಾಚಾರ್ಯರ ಬರೀ ಭಾಳ ಪ್ರೀತಿ ತೋರಿಸ್ತಾ ಇದ್ದ ಪರಮಾತ್ಮ ಅಷ್ಟು ಪ್ರೀತಿ ತೋರಿಸಲಿಕ್ಕೆ ಕಾರಣ ಏನು ಅಂತಂದರೆ ಅವರು ಪೌತ್ರರು ಪುತ್ರವಾತ್ಸಲ್ಯ ತೋರಿಸಲಿಕ್ಕೆ ಕಾರಣ ಪುತ್ರ ನಿಜವಾದ ಪುತ್ರ ಸೇರಿಕೊಂಡಿದ್ದಾನೆ ಯಾರು ಮುಖ್ಯಪ್ರಾಣ ವಾಯುದೇವರು ಅವರು ತಮ್ಮ ಆಶುಪ್ರವಿವೇಶ ಅಲ್ಲಿ ಬಂದು ವೇದವ್ಯಾಸ ದೇವರ ಸೇವಾವನ್ನು ನಿರಂತರವಾಗಿ ಮಾಡಲಿಕ್ಕೆ ಒಂದು ರೂಪ ಬೇಕಲ್ಲ ಮಧ್ವರೂಪದಿಂದ ಈಗ ಆದರೆ ಅದಕ್ಕೆ ಮುಂಚೆ ವೇದವ್ಯಾಸ ದೇವರಲ್ಲಿ ನಿತ್ಯ ಸೇವೆ ಮಾಡಲಿಕ್ಕೆ ಮುಖ್ಯ ಪ್ರಾಣಿ ದೇವರು ರುದ್ರಾಂಶ ಸಂಭೂತರಾದ ಶುಕಾಚಾರ್ಯರ ಒಳಗಡೆ ಎಲ್ಲಿ ಹೋಗೋಣ ಶುಕಾಚಾರ್ಯರ ಬಗ್ಗೆ ಬಹಳ ಎಚ್ಚರ ಬೇಕಾಯಿತು ನಾವು ಮಾತಾಡಬೇಕಾಗಿ ಶುಕಾಚಾರ್ಯರು ಮುಂದರೆ ವಾಯುದೇವರ ಆವೇಶ ಇದೆ ರುದ್ರದೇವರ ಅಂಶ ಸಂಭೂತರು ಈ ಎರಡೂ ಇದೆ ಅದನ್ನು ವೈಷ್ಣವೋತ್ತಮರ ಅಂಶ ಸಂಭೂತರು ಜೀವೋತ್ತಮರ ಆವೇಶ ಇದೆ ಯಾಕೆ ಶುಕಾಚಾರ್ಯರ ಉಪದೇಶಕ್ಕೆ ಅಷ್ಟು ಮತ್ತೊಂದು ಆ ಬೆಲೆ ಶುಖವಾಗ ಮೃತಾಬ್ಧಿಂದು ಎಲ್ಲಿ ಬಂದಿದೆ ಅದು ಕೃಷ್ಣದೇವರ ಸ್ತೋತ್ರದಲ್ಲಿ ಬರುತ್ತೆ ಶುಖವಾಗ ಮೃತಾಬ್ಧಿ ಹಿಂದೂ ಶುಕವಾಗ ಅಂತ ಇದೇ ಮಾತನ್ನ ನಮ್ಮ ವಾರಸಿ ತೀರ್ಥ ಪ್ರಯೋಗ ಮಾಡ್ತಾರೆ ಭಾಗವತಕ್ಕೆ ಶುಖವಾಗ ಮೃತ ಅಂತ ಹೆಸರು ಕ್ಷಣಾರ್ಧಂ ನಾ ಇದನ್ನೇ ಹೇಳಬೇಕಾದ್ರೆ ಹೇಳ್ತಾರೆ ಶುಕಗಾಥಾ ಅತುಲ ಸುಧಾಂ ಪದ್ಮಪುರಾಣದಲ್ಲಿ ಹೇಳಬೇಕಾದ್ರೆ ಅನ್ನುವ ಅತುಲ ಶುಕಾಚಾರ್ಯರು ಗಾನ ಮಾಡುತ್ತಾರಲ್ಲ ಅದು ಅಸದೃಶವಾದ ಆಮೃತ ಭಾಗವತ ಅಂದಮೇಲೆ ಅದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಅಂದರೆ ಜೀವೋತ್ತಮರಾದಂತಹ ಮುಖ್ಯಪ್ರಾಣದೇವರ ಆವೇಶ ಇಟ್ಟು ವೈಷ್ಣವೋತ್ತಮರಾದಂತಹ ಮಹಾನುಭಾವರ ನಿತ್ಯ ಮುಕ್ತರು ಅಂತಹ ಯಾರು ಅವರು ಜೀವನ್ಮುಕ್ತರು ಅಂತಹ ಶುಕಾಚಾರ್ಯರ ದ್ವಾರ ವಿದ್ರಾಂಶ ಸಂಮೃತರು ಅವರ ಹೇಳಿಸಿ ಅದಕ್ಕೆ ಆ ರಹಸ್ಯವನ್ನು ತುಂಬಿಸಿಕೊಟ್ಟು ಜಾನಮ ದದೌ ಸ್ವಭಗವಾನ್ ಪರಮಾತ್ಮ ಅವರಿಗೆ ಎಲ್ಲ ತಿಳುವಳಿಕೆಯನ್ನು ಸಕಲ ವೇದಗಳನ್ನು ಉಪದೇಶ ಮಾಡುತ್ತಾನೆ ಭಾರತವನ್ನ ಭಾಗವತಂ ಪುರಾಣ ಭಾಗವತ ಪುರಾಣ ಅಂತೂ ಸ್ಪಷ್ಟವಾಗಿ ಎಲ್ಲರಿಗೂ ಉಲ್ಲೇಖ ಇದೆ ಅದು ಪೂರ್ಣ ಅವನು ಸ್ವತ್ತು ಮಾಡಿಕೊಂಡು ಉಪದೇಶವನ್ನು ಕೇಳುತ್ತಾರೆ ಶೇಷೋಥವೈರಂ ಮುನಿಮಾ ವಿಷತ್ತದ ವಿಷಸ್ಸು ಮಂತ್ ಅಪಿವಾರುಣಿಂ ಮುನಿಂ ಬ್ರಹ್ಮಾಷತ್ತಾಮುತ ತಮುತ ವೈಷಂಪಾಯರಂ ಶಕ್ರಶ್ಚ ಜೈಮಿನಿಮಾ ವಿಷದ್ವಿಭು ಆಗ ಇನ್ನೂ ಒಂದು ನಡಿತು ಅಂತ ತೋರಿಸಿಕೊಡ್ತಾರೆ ಅಲ್ಲಿ ಪೈಲ ಅಂತ ಋಷಿಗಳು ವೇದವ್ಯಾಸ ದೇವರು ಶಿಷ್ಯರು ಅವರಲ್ಲಿ ಶೇಷ ದೇವರು ಸೇವೆ ಮಾಡಲಿಕ್ಕೆ ಅಂತ ಬಂದು ಸೇರಿಕೊಳ್ತಾರೆ ಅದರಂತೆಯೇ ವಿಷ ಗರುಡದೇವರು ವಿ ಪಕ್ಷಿ ಈ ವಿಷ ಅಂದರೆ ಪಕ್ಷೀಶ ಅಂದರೆ ಗರುಡದೇವರು ಸುಮಂತು ಅಂತ ಋಷಿಗಳಿದ್ದಾರೆ ಅವರಲ್ಲೂ ಬಂದು ಹೋಗಿಕೊಳ್ತಾರೆ ವಾರುಣಿಂ ಮುನಿಂ ಅವರು ವರುಣದೇವರ ಪುತ್ರರು ಅಂತ ಅವರನ್ನ ವಾರುಣಿಂ ಮುನಿಂ ಅಂತ ಉಲ್ಲೇಖ ಮಾಡುತ್ತಾ ಚತುರ್ಮುಖ ಬ್ರಹ್ಮದೇವರೇ ಒಂದು ಹೊಕ್ಕೊಂಡರಂತೆ ಯಾರಲ್ಲಿ ವೈಶಂಪಾಯಿನರಲ್ಲಿ ಬ್ರಹ್ಮದೇವರ ಆವೇಶ ಅವರಲ್ಲಿ ಜಾಂಬವಂತನಲ್ಲಿ ಹೇಗೆ ಬ್ರಹ್ಮದೇವರ ಆವೇಶವೋ ಹಾಗೆ ವೈಶಂಪಾಯನರಲ್ಲಿ ಬ್ರಹ್ಮದೇವರ ಆವೇಶ ವೈಶಂಪಾಯನರು ಯಾರು ವೈಶಂಪಾಯನ ಶುರುವಾಗುತ್ತೆ ವಿಷ್ಣು ಸಹಸ್ರ ಆಶುರು ಮಾಡಿದ್ರೆ ಅಲ್ಲಿಂದ ಶುರು ಮಾಡ್ತೀವಿ ಅಂದ್ರೆ ವೈಶಂಪಾಯನರು ರಾಜನಿಗೆ ಎದುರುಗಡೆಯಲ್ಲಿ ಕೂತು ಸಮಗ್ರ ಮಹಾಭಾರತ ಉಪದೇಶ ಮಾಡಿದರು ಯಾಕ್ರಿಗಷ್ಟೊಂದು ಮಹತ್ವ ವೈಶಂಪಾಯನರಿಗೆ ವೈಶಂಪಾಯನ ಆ ರೀತಿಯಲ್ಲಿ ಕಳಿಸ ಎಷ್ಟು ಮಾಡಿದ್ನಲ್ಲ ಯಾರು ಹೇಳ್ತಾರ ಬೇರೆಯವರು ಆಚಾರ ತೋರಿಸಿಕೊಟ್ಟರು ವೈಶಂಪಾಯನರು ಆಡಿದ ಮಾತು ಅಂದರು ಬ್ರಹ್ಮದೇವರು ಕೂತು ಆಡ್ತಾ ಇರುವ ಮಾತದು ಅದಕ್ಕೆ ಅಂತಾರೆ ಬ್ರಹ್ಮ ವಿಷತ್ ತಮುತ ವೈಶಂಪಾಯನ ಶಕ್ರಶ್ಚ ಇಂದ್ರದೇವರು ಪ್ರವೇಶ ಮಾಡಿದ್ರು ಎಲ್ಲಿ ಕರ್ಮಸೂತ್ರಗಳನ್ನ ನಿರ್ಮಾಣ ಮಾಡಿದಂತಾ ಜೈಮಿನಿಂ ಋಷಿಂ ಜೈಮಿನಿಮಾ ವಿಷದ್ವಿಪು ಜೈಮಿನಿ ಋಷಿಗಳಲ್ಲಿ ಜೈಮಿನಿ ಅಂತ ಜೈಮಿನಿ ಪೈಲೋಡು ಕಾಶಕಸ್ತ ನೋಮ ರೋಮಿ ಆತ್ರೇಯ ಪೂರ್ವಕ ಶಿಷ್ಯ ಸಂಘ ಪರಿವೃತ ಪರಮಾತ್ಮನನ್ನು ಹಾಕಿಟ್ತಾರೆ ಇವರೆಲ್ಲ ವೆದುವ್ಯಾಸ ದೇವರು ಶಿಷ್ಯರು ಬಹಳ ಒಳ್ಳೊಳ್ಳೆ ನಾಮಧೇಯಗಳು ಇವೆಲ್ಲ ಏನೇನೋ ಹೊಸ ಹೆಸರಿಡಬೇಕು ಅಂತ ಇವೆಲ್ಲ ಹೆಸರಿಡಬಹುದು ಪೈಲ ಅಂತ ಹೆಸರಿಡ್ಬಹುದು ಯಾರು ಇಟ್ಟೇ ಇಲ್ಲ ಇನ್ನು ಈ ಎಲ್ಲ ಹತ್ತಿರದಲ್ಲಿಲ್ಲೂ ಕಾಣೋಲ್ಲ ನಮಗಂತ ಪೈಲಾನ್ ಭಾಳ ಒಳ್ಳೆ ಹೆಸರು ಅನ್ನೋದಕ್ಕೂ ಒಂದೊಂದು ತುಂಬ ದೊಡ್ಡ ಹೆಸರಿದೆ ಪರಾಶರ ಅದ್ಭುತವಾದ ಹೆಸರು ಅದು ಅದರಂತೆ ಕಾಶಕೃಸ್ನ ಲೋಮಶ ಕಾರ್ಷ್ಣಾಜಿನಿ ಔಡುಲೋಮಿ ಆ ಥರ ಒಳ್ಳೊಳ್ಳೆ ಹೆಸರುಗಳು ಎಲ್ಲ ವೇದವಿ ಹಾಸದೇವರು ಶಿಷ್ಯರುಗಳು ಇವರು ಹೊಸ್ದಾಗಿ ಹೆಸರಿಡಬೇಕು ಅಂತಾರ ಇದು ಇಡಬಹುದು ಅವರ ಆದರ್ಶ ಇವರಿಗೆ ಬರಲಿ ಅಂತ ಬಯಸಬಹುದು ಅಂಥ ಒಳ್ಳೆಯ ಗುಣಗಳಿರ್ತಕ್ಕಂಥವು ಅಂತ ಜೈವ ನಿರೀಕ್ಷೆಗಳಲ್ಲಿ ಇಂದ್ರ ದೇವರು ಹೋಗಿಕೊಂಡರು ಈ ಕ್ರಮದಿಂದಾಗಿ ಒಂದಾದರೆ ಇನ ಅದರಂತೇನೆ ಕೃಷ್ಣಸ್ಯ ಪಾದ ಪರಿಸೇವನೋತ್ಸುಕಾಹ ಸುರೇಶ ವಿವಿ ವಿವಿಶುರಾಶು ತಾನ್ ಮುನೀನ್ ಇನ್ನು ಪರಮಾತ್ಮನನ್ನ ಪಾದ ಸೇವೆ ಮಾಡಲಿಕ್ಕೋಸ್ಕರ ದೇವತೆಗಳೆಲ್ಲ ಇನ್ನು ಬೇರೆ ಬೇರೆ ಯಾರ್ಯಾರು ವಿಷಯಗಳಿತ್ತು ಪ್ರಧಾನವಾದ ಅವರನ್ನು ಹೇಳಿ ಇನ್ನೆಲ್ಲರ ವಿಷಯಗಳಂತೂ ಬಂದು ಪ್ರತಿನಿತ್ಯ ಹೊಕ್ಕೊಂಡು ಭಗವಂತ ಸ್ವಯಂ ಬಂದಿದ್ದಾರೆ ಅವನ್ಮುಖದಿಂದಾಗಿ ಕೇಳ್ತಕ್ಕಂತಹ ದೊಡ್ಡ ಭಾಗ್ಯ ಯಾರಿಗಿದೆ ಈಗಲ್ಲ ಯಾರೂ ಇಲ್ಲ ಅದಕ್ಕೆಲ್ಲರೂ ಒಂದು ಹೊಕ್ಕೊಳ್ಳುತ್ತಾರೆ ಸಮಸ್ತ ವಿದ್ಯಾ ಪ್ರತಿಪಾದ್ಯತೆಸೌ ಪ್ರವರ್ತಕಾಂಸ್ತಾನ ವಿದದೇ ಹರಿ ಪುನಃ ಎಲ್ಲ ವಿದ್ಯೆಗಳನ್ನು ಅವರಿಗೆ ಉಪದೇಶ ಮಾಡಿ ಒಂದೊಂದು ವಿದ್ಯೆಗೆ ಒಂದೊಂದು ಶಾಖೆಗೆ ಒಬ್ಬೊಬ್ರು ಪ್ರವರ್ತಕರಾಗಬೇಕು ಅದರ ಬೆಳವಣಿಗೆಯನ್ನು ಮಾಡ್ತಾ ಹೋಗಬೇಕು ಈ ಅಂದರೆ ಅದರ ಭಾಗ ಭಾಗಗಳನ್ನು ಮಾಡಿ ಇದನ್ನು ನೋಡ್ಕೊಳ್ತಕ್ಕಂತಹ ಅಧಿಪತಿ ಈತ ಆ ಡಿವಿಷನ್ಗೆ ಹೆಡ್ ಅಂತ ಆ ರೀತಿಯಲ್ಲಿ ಮಾಡಿಕೊಡ್ತಾನೆ ರುಚಾಂ ಪ್ರವರ್ತಕೈಲಂ ಋಗ್ವೇದವನ್ನು ಪ್ರವರ್ತನೆ ಮಾಡಿದವರು ಶೇಷದೇವರ ಆವೇಶ ಹೊಂದಿದ್ದಂತಹ ಪೈಲರು ವಿಶೇಷ ಪೈಲರು ವಿಶೇಷ ಪೈಲೋ ಕೂಗ್ತಾರೆ ಅಷ್ಟೇ ಅಲ್ಲ ದೈವಿ ಮೀಮಾಂಸಾವನ್ನು ನಿರ್ಮಾಣ ಮಾಡಿದ್ದು ಅವೇ ಅವರಿಗೆ ಆದೇಶ ಕೊಡ್ತಾನೆ ಪರಮಾತ್ಮ ದೇವತಾ ಸ್ವರೂಪವನ್ನು ನಿರ್ಣಯ ಮಾಡಬೇಕಾಗಿದ್ದೀಪ ಕೆಲವೊಮ್ಮೆ ಸ್ವಲ್ಪ ಬೇರೆ ಬೇರೆ ಹೆಸರಿನಿಂದ ಯಜ್ಞ ಯಾಗಾದಿಗಳಲ್ಲಿ ಮಂತ್ರದಲ್ಲಿ ಪ್ರತಿಪಾದ್ಯ ದೇವತೆಗಳನ್ನು ಬೇರೆ ಬೇರೆ ಹೆಸರಲ್ಲಿ ಕೂಗುವುದಿದೆ ಆ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವುದಿದೆ ನೀನು ಅದನ್ನು ದೇವತಾ ಮೀಮಾಂಸಾವನ್ನು ರಚನೆ ಮಾಡುವು ಎಲ್ಲ ಆದ್ಯಂತಗಳನ್ನು ನೀವೇ ಮಾಡಿಕೊಡ್ಬೇಕು ಮಧ್ಯದಲ್ಲಿ ಏನಿದೆ ನೀವೇನು ಕೊಟ್ಟಿದ್ದೀರಿ ಅದನ್ನು ಅಲ್ಲಿ ಯೋಜನೆ ಮಾಡ್ತೇನೆ ಅಷ್ಟೇ ಆದ್ಯಂತಗಳು ನಿಮ್ಮದೇ ಇರಬೇಕು ಅಥಾದು ದೇವಿ ಮೀಮಾಂಸಾ ಅಂತ ಶುರುವಾಗುತ್ತೆ ಕಡೆಗೆ ಎಲ್ಲ ಆದ್ಮೇಲೆ ಮಾಡಿದ್ದೇನೆ ಇದನ್ನು ನೀವೇ ಉಪಸಂಹಾರ ಮಾಡಬೇಕು ಕಡೆ ಎರಡು ಸೂತ್ರವನ್ನು ವೇದವ್ಯಾಸ್ತೆಯನ್ನು ನಿರ್ಮಾಣ ಮಾಡ್ತಾರೆ ಎಲ್ಲಿ ತನಕ ಆಗಿದೆಪ್ಪ ಅಧಿಕರಣ ರಚನೆ ಎಲ್ಲ ಇಲ್ಲಿ ಆಗಿದೆ ಸಂಪನ್ನವಾಗಿದೆ ಸವಿಷ್ಣುರಾ ಹೀ ತಂಬ್ರಹ್ಮೇತ್ಯಾಚಕ್ಷತೆ ಅಟ್ಟಿ ಮುಗಿತು ಅದಾದ ತಕ್ಷಣ ಆಯ್ತಲ್ಲ ನಿಮಿಬ್ಬರದು ಕರ್ಮ ಮೀಮಾಂಸಾ ರಚನೆಯಾಗಿದೆ ಜೈನ ಮಾಡಿದ್ರು ದೈವಿ ಮೀಮಾಂಸ ಆಯ್ತು ನಾ ಬ್ರಹ್ಮ ಮೀಮಾಂಸ ರಚನೆ ಮಾಡಲ ಅಥಾ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಶುರು ಮಾಡಿಬಿಡ್ತಾರೆ ಆಚಾರ್ಯನ್ನು ಉಲ್ಲೇಖ ಮಾಡುತ್ತಾರೆ ಅವರಿಬ್ಬರಿ ಕೈಯಲ್ಲಿ ರಚನೆ ಮಾಡಿಸಿ ಕಡೆಯಲ್ಲು ಸೂತ್ರಗಳನ್ನು ತಾವೇ ಹೇಳಿ ಹೇಳಿದ ತಕ್ಷಣವೇ ಅಥಾತೋ ಬ್ರಹ್ಮಜಿಜ್ಞಾಸ ಅಂತಾವೇ ಶುರು ಮಾಡಿಬಿಡ್ತಾರೆ ಯಾರಾ ಬ್ರಹ್ಮ ಅನುವ್ಯಾಖ್ಯಾನದಲ್ಲಿ ಅಂತಾರೆ ಆಚಾರ್ಯ ಹಾಗರ್ ಯಾರಾ ಬ್ರಹ್ಮ ಬ್ರಹ್ಮಶಬ್ದದಿಂದ ಯಾರನ್ನು ತಗೊಳ್ಬೇಕು ತಲೆಗೆ ಬಂದವರೆಲ್ಲ ಮಾತಾಡಿದ್ದಾರೆ ಬ್ರಹ್ಮ ಅಂದ್ರೆ ಒಬ್ಬೊಬ್ಬರವನೊಂದು ಮಾತಾಡಿದ್ದಾರೆ ಜೀವ ಅಂತ ತಿಳ್ಕೊಳ್ಬೇಕು ಪ್ರತ್ಯೇಕ ಆತ್ಮನಹಾಯ್ ಬ್ರಹ್ಮತ್ವ ಅಂತ ಒಬ್ಬೊಬ್ಬರವನ್ನೊಂದು ಮಾತಾಡಿಟ್ಟಿದ್ದಾರೆ ನೀವು ನೀವು ಯಾಕೆ ಮಾತಾಡ್ತೀರೋ ಗ್ರಂಥ ರಚನೆ ಮಾಡಿದವರನ್ನು ಕೇಳಬೇಕೋ ನಮ್ಮ ತಲೆಗೆ ಬಂದಿದ್ದನ್ನೆಲ್ಲ ಅಲ್ಲಿ ಹೇಳಬೇಕು ಗ್ರಂಥ ರಚನೆ ಮಾಡಿದವರೇ ಹೇಳ್ತಾರೆ ಅವರೇ ಏನಂತ ಮಾಡಿದ್ದಾರೆ ಹಿಂದೆ ಹೇಳಿದ್ದಾರೆ ಸ ಆ ವೇದಮಂತ ಪ್ರತಿಪಾದ್ಯ ಯಾರು ವಿಷ್ಣು ತಮ್ಮ ಬ್ರಹ್ಮೇತ್್ಯಾಚಕ್ಷತೆ ಅವನನ್ನೇ ಬ್ರಹ್ಮ ಅಂತ ಕೂಗ್ತಾರೆ ಈಗ ಅಥವಾ ಬ್ರಹ್ಮ ಜಿಜ್ಞಾಸ ಅಂದರೆ ಏನರ್ಥ ಅದಕ್ಕೆ ಆಚಾರ ಅನುಭವಿಸಿದರೆ ಏನಂದ್ರು ವಿಷ್ಣುರೇವ ವಿಜಿಜ್ಞಾಸ್ಯ ಬ್ರಹ್ಮಶಬ್ಧಕ್ಕೇನರ್ಥ ಬ್ರಹ್ಮಶಬ್ಧ ವಿಷ್ಣಾವೇವ ವಿಷ್ಣುರೇವ ವಿಜಿಜ್ಞಾಸ್ಯಾರ್ಯಾರು ಹೇಳಿದ್ರೆ ದೇವಿಕಿದೇವಿಯಲ್ಲಿ ಮಾತಾಡಿದ್ದಾರೆ ದೇವಿಕಿ ದೇವಿಯರು ಭಗವಂತನ ಕಂಡು ತಕ್ಷಣ ತಮ್ಮ ಇದ್ದ ಎಲ್ಲ ತಿಳುವಳಿಕೆಯನ್ನು ಅದಿತಿದೆ ವಾಮನ ರೂಪವನ್ನು ಪಡೆದಿದ್ದವು ಇದು ಮೂರನೇ ಆವೃತ್ತಿ ಭಗವಂತನನ್ನು ಪುತ್ರನನ್ನಾಗಿ ಕುಡಿತಾ ಇರುವುದು ಕೃಷ್ಣಗರ್ಭನನ್ನು ಪಡೆದಿದ್ದ ಕೃಷ್ಣಿದೇವಿ ಆದಿತಿ ದೇವಿ ಆಮೇಲೆ ಈಗ ದೇವಿ ಅಂತಹ ಮಹಾನುಭಾವ ಕಶ್ಯಪುರುಷಗಳ ಪತ್ನಿ ಅಂತಹ ಮಹಾಸ್ತ್ರೀ ಎಷ್ಟು ತತ್ವಜ್ಞಾನ ಇರಬೇಕು ಎಷ್ಟು ವರ್ಷದ ತಪಸ್ಸಿದೆ ಅಂತಹ ಮಹತಾಯಿ ಸ್ತೋತ್ರ ಭಗವಂತನನ್ನು ಕಂಡಾಗ ಆನಂದೋದ್ರೇಕದಿಂದ ಸ್ತೋತ್ರ ಮಾಡುವಾಗ ತತ್ವಜ್ಞಾನದ ರಾಶಿಯನ್ನೆಲ್ಲ ಸೇರಿಸಿ ಆಡಿದ ಮಾತೆಯನ್ನು ಗೊತ್ತಾ ರೂಪಂ ಯತ್ ಪರಾಹುರ್ಯಕ್ತ ಮಾಧ್ಯಮ ಬ್ರಹ್ಮಜ್ಯೋತಿ ಬ್ರಹ್ಮಶಬ್ ನೆನಪಿಟ್ಕೋಬೇಕು ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಕಾರ ವಿಷ್ಣು ಅಧ್ಯಾತ್ಮದೀಪ ಅವಂದರೆ ಸಾಕ್ಷಾತ್ ವಿಷ್ಣು ನೀನು ನೀನೇ ಬ್ರಹ್ಮ ನೋಡಿ ಕೃಷ್ಣನನ್ನಿಟ್ಟುಕೊಂಡು ಕೃಷ್ಣನೇ ವಿಷ್ಣು ಕೃಷ್ಣನೇ ಪರಂ ಬ್ರಹ್ಮ ಅಹಂ ಕ್ರಿಸ್ತ ಜಗತಃ ಪ್ರಭವ ಪ್ರಲಯಸ್ತಥ ಮತ್ತ ಪರತನ ನಾನಕಿಂಚಿದಸ್ತಿ ಧನಂಜಯ ಅರ್ಜುನ ನನ್ನಿಂದಲೇ ಇಡೀ ಜಗತ್ತಪ್ಪ ನನ್ನ ಬಿಟ್ಟು ಇನ್ನೊಬ್ಬ ಪರ ಇಲ್ಲ ಗೊತ್ತೇನು ನಿನಗೆ ನಂದಿದ್ದಾನ ಪರಮಾತ್ಮ ಮೈ ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳು ಎಲ್ಲ ಪ್ರಪಂಚ ಎಲ್ಲ ನನ್ನಲ್ಲಿದೆ ನಾನೇ ವೇದಾಂತ ಕೃದ್ ವೇದ ಪೂರ್ಣ ಬಲ್ಲವನು ವೇದಾಂತವನ್ನು ಬ್ರಹ್ಮಸೂತ್ರ ನಿರ್ಮಾಣ ಮಾಡಿದವನು ನಾನೇ ಬ್ರಹ್ಮಸೂತ್ರ ನಿರ್ಮಾಣ ಮಾಡಿದ್ದಾರೆ ಕೃಷ್ಣ ಅದು ನಿರ್ಮಾಣ ಮಾಡಿರೋದು ಆಸಕ್ತ ಕೃಷ್ಣ ಅಂದರೆ ಎಷ್ಟು ಸಮನ್ವೇ ಆಗೋಯ್ತಿದೆ ವಿಷ್ಣು ನಾರಾಯಣ ಬ್ರಹ್ಮ ಅಚ್ಯುತ ಗೋವಿಂದ ವೇದವ್ಯಾಸ ಎಲ್ಲ ಪರಮಾತ್ಮನೇ ಇಂಥವನಿಗೆ ಅಪಚಾರ ಮಾಡಲಿಕ್ಕೆ ಹೋದರೆ ಇಂಥವ್ ಅಪಿಚಾರ ಮಾಡೋದು ನಿಂತಿದ್ವಿ ನಿಂಚರು ಇವತ್ತಿಗೂ ಇದ್ದಾರೆ ಅದನ್ನು ಅಂದ ಮೇಲೆ ಈ ಕ್ರಮದಿಂದಾಗಿ ಅದನ್ನೆಲ್ಲ ಅಂದರೆ ಬ್ರಹ್ಮಶಬ್ದ ಬಳಕೆ ಮಾಡಿ ತಕ್ಷಣ ಬಳಕೆ ಮಾಡಿದ ಶಬ್ದ ಯಾವುದು ಯೋಗರುಡಿಯ ಶಬ್ದ ವಿಷ್ಣು ಶಬ್ದ ಆ ದೇವಿಕೆ ದೇವಿಯರು ಮೊದಲೇ ಬಳಕೆ ಮಾಡಿದ್ದಾರೆ ಅದೊಂದು ಗೊತ್ತಿದ್ದರೆ ಈ ಕೆಟ್ಟ ಭಾಷ್ಯಗಳು ಬರ್ತನೇ ಇರಲಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅವು ಬೆಳ್ಕೊಂಡು ಆ ವೇಕಾಟ್ಟು ಆಚಾರ ಬರೋದಕ್ಕೆ ಮುಂಚೆ ಇಪ್ಪತ್ತೊಂದು ಭಾಷ್ಯ ಬರೆಯೋ ಅಯೋಗ್ಯರು ನಿರ್ಮಾಣ ಮಾಡಿದ್ದು ಅದು ಬರ್ತನೇ ಇರಲಿಲ್ಲ ಇದೊಂದು ಶಬ್ದ ವೇದವ್ಯಾಸ ದೇವರೇ ತಿಳಿಸಿಕೊಟ್ಟಿದ್ದಾರೆ ಇದನ್ನು ಜ್ಞಾನಗಳಲ್ಲದೆ ಹೇಳ್ಕೊಂಡು ಬಂದಿದ್ದಾರೆ ನೀವು ಅದನ್ನು ಅನುಸರಣೆ ಮಾಡಿದರೆ ಸಾಕಾಗಿತ್ತು ಆಚಾರ ಅದನ್ನೇ ಅಂತ ವೇದವ್ಯಾಸ ದೇವರೇ ಹೇಳಿದ ಮಾತನ್ನು ತಗೊಂಡು ದೇವಿ ಮೀಮಾಂಸಾ ಸೂತ್ರದಲ್ಲಿ ಕಡೆಗೆ ತಾವೇ ಮಂಗಳಾನುಷ್ಠಾನವನ್ನು ಅಂತಿಮ ಮಂಗಳ ಮಾಡಿ ತಕ್ಷಣ ಹೇಳಿದ್ರಿಂದ ಬ್ರಹ್ಮಶಬ್ುವನ್ನೇ ಹೇಳುತ್ತೆ ಬೇರೆಯವ್ರನ್ನ ಹೇಳೋಲ್ಲ ಎರಡೂ ಶಬ್ದಕ್ಕೂ ಒಂದೇ ಅರ್ಥ ಇದೆ ಆ ಎಲ್ಲ ರೀತಿಯಲ್ಲಿ ಸಮನ್ವಯ ಮಾಡಿ ಅಂತಹ ಮಹಾನುಭಾವರು ಪೈಲರ್ ಸಾಮಾನ್ಯರಲ್ಲ ಇಷ್ಟು ಗುರು ಭಕ್ತಿಯವರಿಗೆ ಆದ್ಯಂತಗಳನ್ನ ತಾವು ನಿರ್ಮಾಣ ಮಾಡೋಲ್ಲ ಅದನ್ನು ವೇದವ್ಯಾಸದೇವರ ಕೈಯಲ್ಲೇ ನಿರ್ಮಾಣ ಮಾಡಿಸ್ಕೊಡ್ತಾರೆ ಸಾಧಾರಣ ಏನೋ ಪುಸ್ತಕ ಇಸ್ತ ಕೊಟ್ಟರೆ ಗುರುಗಳ ಕೈಯಲ್ಲಿ ಬರೆಸ್ಕೊಳ್ಳೋದಿದೆ ಒಂದು ಅಕ್ಷರ ನಿಮ್ಮ ಅಕ್ಷರ ಇರಲಿ ಏನಾರು ಬರ್ಕೊಡಿ ಏನೋ ಒಂದು ಸಂದೇಶ ಕೊಡ್ತಾರೆ ದೊಡ್ಡ ನಾನು ನೋಡಿ ಇವರೇ ನಮ್ಮ ಗುರುಗಳೇ ಕೊಟ್ಟಿದ್ರು ನಮ್ಗೆ ಇದನ್ನ. ಸಿಗ್ನೇಚರ್ ಅಂತ ಆಟೋಗ್ರಾಫ್ ಅಂತ ಹಾಕಿಸ್ಕೊತಾರಲ್ಲ ಇವೆಲ್ಲ ಹಾಗಿದ್ದ ಹಾಗೆ ಅದಕ್ಕೇನು ಬೆಲೆ ಇಲ್ಲ ಇಲ್ಲಿ ಬೆಲೆ ಇದೆ ಅದಕ್ಕೆ ದೊಡ್ಡವರ ಅಕ್ಷರಣೆ ಇದೆ ಇವು ಮಂಗಳಾನುಷ್ಠಾನೇ ಮಾಡಿಕೊಟ್ರು ಆ ಕ್ರಮದಿಂದಾಗಿ ಹೊರಟಂತಹ ಕೃತಿ ಅದು ನಿರ್ಮಾಣ ಮಾಡಿದವರು ಋಗ್ವೇದಕ್ಕೆ ಪ್ರವರ್ತಕರು ಋಗ್ವೇದ ಪ್ರವರ್ತನೆ ಏನು ಮಾಡಬೇಕಾಗಿದ್ದರೆ ಋಗ್ವೇದಾಚಾರ್ಯರು ಬೈಲಾಚಾರ್ಯರು ಅವರ ಅಂತರ್ಗತರಾದಂತಹ ಮಧ್ವೇಷನನ್ನು ನೆನೆಸಿಕೊಳ್ಬೇಕು ನಮಸ್ಕಾರ ಮಾಡಿ ವಾಚನ ಮಾಡಬೇಕು ಯಜುಷಾಂಚ ಪ್ರವರ್ತಕಂ ವೈಷಾಯರಮ ವೈಶಂಪಾಯನ ಮೇ ವೈಕಂ ದ್ವಿತೀಯಂ ಸೂರ್ಯಮೇ ವಚ ಎರಡನೇದು ಸೂರ್ಯನು ಅವರೇನೇ ಯಾಕವಲ್ಕ್ಯಾದಿಗಳಿಗೆಲ್ಲ ಉಪದೇಶ ಮಾಡಿದ್ದಾರೆ ಸೂರ್ಯ ಸೂರ್ಯ ದೇವತ ಅದರಂತೆಯೇ ವೈಶಂಪಾಯನ ಋಷಿಗಳನ್ನು ಕೂಡ ಯಜುರ್ವೇದ ಪ್ರವರ್ತಕರು ಅಂತಿಟ್ಟಿದ್ದಾರೆ ಯಜುರ್ವೇದವನ್ನು ಪಾರಾಯಣ ಮಾಡಬೇಕಾದ್ರೆ ಮಂತ್ರವನ್ನು ಬಳಕೆ ಮಾಡಬೇಕಾಗಿದ್ದರೆ ವೈಷಂಪಾಯನ ಅಂತರ್ಯಾಮಿ ವೇದವ್ಯಾಸದೇವರನ್ನು ಸ್ಮರಣೆ ಮಾಡಬೇಕು ಚಕ್ರೇತ ಜೈಮಿನಿಂ ಜೈಮಿನಿ ಸಾಮ್ರಾಂ ಅಥರ್ವಾಂಗಿರಸಾಮಪೀ ಅದಕ್ಕೇನೆ ಅಥರ್ವ ಅಂಗಿರ ಈ ಎರಡು ಅಥರ್ವ ಶಾಖಾವನ್ನ ಪ್ರವರ್ತನೆ ಮಾಡಲಿಕ್ಕೆ ಸುಮಂತು ಋಷಿಗಳನ್ನು ಅದರಂತೇನೆ ಜೈಮಿನ ಋಷಿಗಳನ್ನ ಸಾಮವೇದ ಪ್ರವರ್ತಕರನ್ನ ಹಾಗೆ ಮಾಡುತ್ತಾನೆ ಭಾದರಾಯಣ ದೇವರೇ ವೈಶಂಪಾಯನವಾದಿಶತ್ ಭಾರತೀ ವೈಶಂಪಾಯನವಾದಿಶತ್ ವೈಶಂಪಾಯನನಿಗೆ ಸಮಗ್ರ ಭಾರತವನ್ನು ಉಪದೇಶ ಮಾಡಲಿಕ್ಕೆ ಅಂತ ಹಂಚಿಕೊಡ್ತಾನೆ ಅದೊಂದು ಮಾತ್ರ ನಮ್ಗೆ ಗೊತ್ತು ಸ್ವಲ್ಪ ಅಲ್ಪ ಕೇಳ್ತಿರ್ತೀವಿ ಆದ್ದರಿಂದ ಈಗ ವೇದವನ್ನೆಲ್ಲ ಪ್ರವರ್ತನೆ ಮಾಡಿದವರು ಕೂಡ ಒಬ್ಬೊಬ್ಬ ಋಷಿಗಳೇ ಆ ಶಾಖಾ ಪ್ರವರ್ತನೆಯನ್ನು ತಮ್ಮ ದೊಡ್ಡ ದೊಡ್ಡ ಹಿಂಡಿಗೆ ಕುತ್ಕೊಂಡು ಹೇಳಿಸಿ ಮಾಡಿ ಅದು ಉಳಿಬೇಕು ಬೆಳಿಬೇಕು ಅದಕ್ಕೇನು ಬೇಕೋ ಎಲ್ಲ ಜವಾಬ್ದಾರಿ ಭಗವದ್ ಅನುಗ್ರಹದಿಂದ ಹೊತ್ತವರು ಇವರೆಲ್ಲರು ಮೊದಲನೆಯದು ತೈಲ ಋಷಿಗಳು ಅದಾದ ಮೇಲೆ ವೈಶಂಪಾಯನ ಋಷಿಗಳು ಅದರಂತೆ ಸೂರ್ಯನೂ ಕೂಡ ಅದರಂತೆ ಜೈವಿನ ಋಷಿಗಳು ಸಾಮವೇದಕ್ಕೆ ಅಥರ್ವಾಂಗೀರ ಈ ಮಂತ್ರಗಳಿಗೆ ಸುಮಂತು ಋಷಿಗಳನ್ನು ಒಬ್ಬೊಬ್ಬರನ್ನು ಒಂದೊಂದು ಕಡೆಯನ್ನು ಆದೇಶ ಕೊಟ್ಟು ಪ್ರವರ್ತನೆ ಮನುಷೇಷ ಗಂಧರ್ವಾದಿ ಶುಚಾತ್ಮಜಂ ತನ್ನ ಪುತ್ರನನ್ನ ಹೀಗೆ ಗಂಧರ್ವ ಮನುಷ್ಯರಲ್ಲೂ ಕೂಡ ಅದನ್ನ ಒಂದೊಂದು ಕಡೆಯಲ್ಲಿ ನಾರದಂ ಪಾಠಯುತ್ತಾಚ ದೇವಲೋಕ ಪ್ರವೃತ್ತಿಯ ದೇವಲೋಕದಲ್ಲಿ ಪ್ರವೃತ್ತಿಗೋಸ್ಕರವಾಗಿ ನಾರದನಿಗೆ ಉಪದೇಶ ಮಾಡಿ ಕಳಿಸ್ತಾನ ಅಲ್ಲಿ ಮಹಾಭಾರತವನ್ನು ಪ್ರವರ್ತನೆ ಮಾಡುತ್ತಾರೆ ಅದರಂತೆಯೇ ಬೇರೆ ಗಂಧರ್ವರು ಮನುಷ್ಯ ಲೋಕ ಮುಂತಾದವುಗಳನ್ನು ಪ್ರವರ್ತನೆ ಮಾಡಲಿಕ್ಕೆ ಆತ್ಮಜಂ ಶುಕಾಚಾರ್ಯರನ್ನ ಅಲ್ಲಿಟ್ಟು ಬಿಡ್ತಾರೆ ಆದಿಶತೆ ಸತರ್ಜೆ ಸೋತ ರೋಮಾಂಚಾತ್ ರೋಮಹರ್ಷಣಂ ಅಷ್ಟೇ ಅಲ್ಲ ಇನ್ನು ಅದರಂತೇನೆ ರೋಮಾಂಚಾತ್ ತನ್ನ ರೋಮ ಅಂಚಿತವಾಯ್ತಲ್ಲ ಎಂದು ನಿಲ್ತಲ್ಲ ಅವಾಗ ಆ ತೋಳಿನ ಭಾಗದಿಂದ ಬಂದವರು ರೋಮಹರ್ಷಣರು ಅಂತ ಋಷಿಗಳು ಅವರನ್ನ ಪಡಿತಾನೆ ಪರಮಾತ್ಮ ಅವರು ಅವರಿಗೆ ಸೂತಾಚಾರ್ಯ ಅಂತ ಅವರು ಸುಂತ ಜಾತಿಯಲ್ಲಿ ಬಂದವರು ಆ ಕ್ರಮದಲ್ಲಿ ಬಂದವರಾತ್ರಿಂದ ತಂ ಭಾರತ ಪುರಾಣ ಮಹಾರಾಮಾಯಣಸ ಪಂಚರಾತ್ರ ಕೃತ್ನ ಪ್ರವೃತ್ತರ್ಥಮಥಾ ದಿಶತೆ ಸಮಗ್ರ ಪಂಚರಾತ್ರಮನ್ನ ಅದರಂತೇನೆ ಮಹಾರಾಮಾಯಣ ಭಾರತ ಪುರಾಣ ಇವೆಲ್ಲವನ್ನು ಪ್ರವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಜಗತ್ತಿಗೆ ಹೇಳಿಕ್ಕೆ ಅದಕ್ಕೆ ಸೂತ ಉಚ ಶುರುವಾಗುತ್ತೆ ರೋ ಮಹರ್ಷಣಿ ಉಚ ರೋ ಮಹರ್ಷಣ ಹೀಗೆ ಶುರುವಾಗುತ್ತೆ ಅಥ ಉಗ್ರಶ್ವಾ ರೋ ಮಹರ್ಷಣಹಾನ್ ಭಾರತ ಶುರುವಾಗುತ್ತೆ ಹೀಗೆ ಇಂತಹ ಮಹಾನ್ ಭಾವಗಳು ಅವರಿಂದ ಇದನ್ನೆಲ್ಲ ಪ್ರವರ್ತನೆ ಮಾಡಿಸ್ತಾನೆ ತಮಾ ವಿಷತ್ ಕಾಮದೇವ ಕೃಷ್ಣ ಸೇವಾ ಸಮತ್ಸಕಃ ಆ ರೋಮಹರ್ಷಣಲ್ಲಿ ಯಾರಿದ್ದಾರೆ ಬರೀ ಋಷಿಗಳಿಗಿಷ್ಟು ಸಾಧ್ಯ ಇಲ್ಲಲ್ಲ ಏನು ಸೃಷ್ಟಿ ಸ್ಥಿತಿ ಲಯ ಪ್ರಳಯ ನೀವು ಏನು ಕೇಳಿದ್ರು ಮನ್ವಂತರಾಜಗಳಾಗಿ ಭಗವತ್ಪೂಗಳು ರಾಜಾದಿರಾಜರ ಚರಿತ್ರೆ ಪರಂಪರೆ ಏನ್ ಕೇಳ ಪಟ ಪಟ ಪಟ ಪಟ ಬಾಯಲ್ಲೆ ಹೇಳುತ್ತಾ ಇರ್ತಾರೆ ಸುತಾಚಾರ್ಯರು ಎಲ್ಲಿಂದ ಈ ಶಕ್ತಿ ಬಂತು ಇಂದ್ರ ದೇವರ ಸಮಾನ ಕಕ್ಷಾಪನ್ನರಾದಂತಹ ಕಾಮದೇವರೇನಿದ್ದಾರೆಲ್ಲ ಮನುಮಥ ಆತೆಯಲ್ಲಿ ಪ್ರವೇಶ ಮಾಡಿದ್ದಾರೆ ಎಷ್ಟು ಉಪಕಾರ ಮಾಡಿದ್ದಾರೆ ನಮಗೆ ದೇವತೋತ್ತಮರು ನಿಮಗೆ ಇವೆಲ್ಲ ಗೊತ್ತೇ ಇಲ್ಲ ನೀವು ಸಿನಿಮಾ ಕೇಳ್ರಿ ಅವ್ರ ಬಗ್ಗೆ ಇಷ್ಟುದೇಳ್ತಾರೆ ದೇವತೋತ್ತಮರ ಬಗ್ಗೆ ಕೇಳಿ ಏನು ಗೊತ್ತಿಲ್ಲ ಇದಕ್ಕಿಂತ ಕೆಟ್ಟ ಬೇಕಾ ಇವತ್ತು ಯಾಕೆ ಉಪಕಾರ ಪಡಿತಾ ಇದ್ದೇವೆ ಅವರಿಂದ ಕಷ್ಟ ಬಂದಾಗ ಕಾಲು ಕಾಲ ಹಿಡ್ಕೊಂಡು ಸ್ಕಂದನೆ ಸುಬ್ರಹ್ಮಣ್ಯ ಕಟ್ಟಬಂತು ಅಂದರೆ ಆಶ್ಲೇಷ ಆಗಲಿ ಮಾಡಿ ಅವನು ಕಾಲು ಕಾಲು ಹಿಡ್ಕೊಂಡು ಬೇಡ ಆಮೇಲೆ ಇನ್ನೊಂದು ದಿವಸ ಕಣ್ಣೆತ್ತೋ ಎಷ್ಟು ಕೃತಜ್ಞರು ಎಷ್ಟು ನೀಚ ಬದುಕು ಬದುಕ್ತಾ ಇದ್ದೇವೆ ಬಹಳ ತಪ್ಪು ಇದು ಪಕ್ಷ ಅದಕ್ಕೆ ಹೇಳ್ಕೊಡು ನಮಸ್ತು ತಾತ್ವಿಕ ದೇವಾ ಇಷ್ಟು ಭಕ್ತಿಪರಾಯಣ ನಮಗೇನಾದ್ರು ಕಷ್ಟ ಬಂದರೆ ಅವರು ಹೊರಹೋಗ್ತಾರೆ ದೇವರನ್ನು ಕೇಳಿಕೊಳ್ಳಲಿಕ್ಕೆ ನಮ್ಮನ್ನು ಕಳಿಸಿ ದೇವರನ್ನು ಕಳಿಸಿ ನಮಗೆ ಬಂದು ಉದ್ಧಾರ ಮಾಡಲಿಕ್ಕೆ ಇಷ್ಟೆಲ್ಲ ಮಾಡುವ ದೇವತೋತ್ತಮರಿದ್ದಾರೆ ಅವರ ಕಕ್ಷಾ ತಿಳಿಬೇಕು ಅವರ ತಾರತಮ್ಯ ತಿಳಿಬೇಕು ಅವರೆಲ್ಲ ತಿಳಿದು ಇಷ್ಟಿಷ್ಟು ಹರಿಭಕ್ತಿ ಇಂತಿಂತಹ ಕ್ರಮದಲ್ಲಿದ್ದೀರಿ ಇಷ್ಟಿಷ್ಟು ದೇವತಾ ಸಹ ಭಕ್ತಿಯನ್ನು ನೀವು ಸಂಪಾದನೆ ಮಾಡಿದ್ದೀರಿ ಇಂತಿಂತವರು ನಿಮ್ಮ ಹಿರಿಯರು ಇಷ್ಟಿದ್ದಾರೆ ನಿಮ್ಮ ಕಿರಿಯರು ಇಷ್ಟಿದ್ದಾರೆ ನೀವು ನೀವು ನಮಸ್ಕಾರ ದೊಡ್ಡವರೆಲ್ಲ ಮಾಡಿಕೊಂಡು ಬಿಟ್ಟಿದ್ದಾರೆ ಇಲ್ಲ ಇಂಥ ಕಕ್ಷೆಯಲ್ಲಿ ಇಷ್ಟು ಗುಣದಿಂದ ಆಧಮರಾಗಿದ್ದಾರೆ ಇಂಥವ್ರಿಗೊಂದು ನಮಸ್ಕಾರ ಇಂಥವ್ರಿಗೆ ಇಷ್ಟು ಆಡಂಕ ಕೋಟಿ ನಮಸ್ಕಾರಗಳು ಮಾಡಿಕೊಟ್ಟಿದ್ದಾರೆ ಇದನ್ನೆಲ್ಲ ಕನ್ನಡದಲ್ಲಿದೆ ಅನೇಕ ತಾರತಮ್ಯ ಸಂಧಿಗಳಿದ್ದಾವೆ ಹರಕತಾಮ್ರಸಾರದಲ್ಲಿ ಸಂಸ್ಕೃತದಲ್ಲಂತೂ ತಾರತಮ್ಯ ಪ್ರಬಂಧ ಅಂತ ನೋಡಬೇಕು ಎಟ್ಟು ಕೃತಿಗಳು ಹರಟು ನಾವು ಬರಮಗಲುಗಳು ಮಾಡಿಕೊಟ್ಟಿದ್ದಾರೆ ಅದನ್ನು ಶ್ರೀ ದುರ್ಗಾ ವಸುದಾಶ್ಚರ್ಯ ದೈತ ದಾತಾಸುತಪ್ಪನ್ನಗಾ ಅಂತ ಎಂಟು ಶ್ಲೋಕ ಆ ಎಂಟು ಶ್ಲೋಕ ಹೇಳ್ಕೊಂಡ್ರೆ ಸಮಗ್ರ ತಾರತಮ್ಯ ಬಂದು ಹೋಗುತ್ತೆ ತಾರತಮ್ಯ ಮಂಗಳಾಷ್ಟಕ ಅಂತ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಹೊತ್ತುಗಳು ಹೇಳ್ಕೊಂಡು ನೀವೆಲ್ಲ ತಲೆಯಲ್ಲಿ ಇಟ್ಟುಕೊಳ್ಳೋದು ಕಷ್ಟ ಅಂದರೆ ನೀವು ಶ್ಲೋಕ ಹೇಳ್ತಾ ಇದ್ದರೆ ಸಾಕು ಬಾಯಿಗೆ ಬಂದೋಗುತ್ತೆ ಇಷ್ಟು ಉಪಕಾರ ಮಾಡಿದ್ದಾರೆ ಯಾವ ಕಡೆ ನಮಗೆ ಬೇಕಾಗಿಲ್ಲ ನಮ್ಗೆ ಅದು ಯಾವುದೂ ಬೇಕಾಗಿಲ್ಲ ಬಂತು ಕೂತಿದೆ ಆ ಎಷ್ಟು ಉಪಕಾರ ಅನ್ನೋದನ್ನು ಸಾಂದರ್ಭಿಕವಾಗಿ ತಿಳಿಸಿಕೊಡ್ತಾರೆ ಈ ಕ್ರಮದಲ್ಲಿ ಆಗ ಕಾಮದೇವ ಕೃಷ್ಣ ಸೇವಾ ಸಮುತ್ಸುಕಃ ವೇದವ್ಯಾಸದೇವರ ಸೇವಾ ಅದರಲ್ಲಿ ಅತ್ಯುತ್ಸುಕರಾಗಿ ಯಾರೋ ಅವರಿವರು ನೋಡ್ಲಿ ಅಂತಲ್ಲ ಬೇರೆ ಇನ್ನೇನು ನಮ್ಮ ದೃಷ್ಟಿಯಿಂದ ಅಲ್ಲ ಅವ್ರು ಬಂದಿದ್ದೆ ಯಾಕೆ ವೇದವ್ಯಾಸದೇವರ ಸೇವಾಕ್ಕೆ ಅಂತ ಬಂದರೂ ಆ ರೀತಿಯಲ್ಲಿ ನಡೆಸಿಬಿಟ್ಟರು ಅದನ್ನು ಸತಸ್ಮೈ ಜ್ಞಾನವಖಿಲೋ ದ್ವೈಪಾಯನ ಪ್ರಭು ಸಕಲ ತಿಳುವಳಿಕೆಯನ್ನು ಕೊಡ್ತಾ ಅದಕ್ಕೆ ಯಾರಿ ವೇದ ವಿದಾಂಶೇಟ್ಟ ಭಗವಾನ್ ನಾದರಾಯಣ ವೇತ್ತ ತತ್ಸರ್ವಂ ತದನುಗ್ರಹ ನೀವು ಅದರ ನೆಲ್ಲವಲ್ಲವರಾಗಿದ್ದೀರಪ್ಪ ಸುತಾಚಾರ್ಯರೇ ಹೇಳಿರಿ ನಮಗೆ ಪುರಾಣ ಹೇಳಿ ನಮಗೆ ಸೂತ ಜಾನಾಸಿ ಭದ್ರಂತೆ ಎಲ್ಲ ಹೋದರೂ ಅವ್ರನ್ನ ಹಾಗೆ ಅಂತಾರೆ ಆತ್ಮವಿಧಾಂ ವರಾಹ ಅಂತ ಅವರನ್ನು ಕೊಡ್ತಾರೆ ಹೀಗೆಲ್ಲ ಇರೋರು ಸುತಾಚಾರ್ಯರು ಅಂತಾತ ಅವರಲ್ಲಿ ಮನುಮಥ ಕಾಮದೇವರು ಪ್ರವೇಶ ಮಾಡಿತ್ತು ಸರತ್ ಕುಮಾರ್ ಪ್ರಮುಖ ಅನುಶ್ಚಕ್ರೇ ಯೋಗ ಪ್ರವರ್ತಕ ಭಕ್ತಿಯೋಗಾದಿ ಯೋಗಗಳಿದ್ದಾನೆ ಉಪಾಯಶಾಸ್ತ್ರಗಳು ಅವೆಲ್ಲ ಪ್ರವರ್ತನೆ ಮಾಡಲಿಕ್ಕೆ ತುಂಬ ಅನುಭವ ಬೇಕು ಆ ಮಾರ್ಗದಲ್ಲೇ ನಿರ್ತಿರಬೇಕು ಅವರನ್ನ ಯೋಗಿಗಳು ಅಂತ ಕೂಡ್ತಾರೆ ಸನಕಾದಿ ಯೋಗಿಗಳು ಯೋಗಶಾಸ್ತ್ರ ಪ್ರವರ್ತನೆ ಮಾಡಲಿಕ್ಕೆ ಅವರನ್ನೇ ಇಟ್ಟುಬಿಟ್ಟಾರೆ ಆ ರೀತಿಯಲ್ಲಿ ಭಗ್ವಾದಿಯನ್ನು ಕರ್ಮಯೋಗ ಸ್ತ್ಯ ಕರ್ಮಾನುಷ್ಠಾನದಲ್ಲಿ ತುಂಬ ಪ್ರಕಾರ ಇದೆ ಆ ಕರ್ಮಾನುಷ್ಠಾನಗಳನ್ನು ಯಾವ ರೀತಿಯಲ್ಲಿ ಸೌಷ್ಟವಾಗಿ ಮಾಡಬೇಕು ಬಯಸಿ ಬಯಸಿ ಇಂತೆಂತಾದ್ದು ಅಂತೂ ಬೇಕಾಷ್ಟು ಹವಣಿಸಿ ಬೇಕಾಷ್ಟು ಕರ್ಮಯೋಗಗಳನ್ನು ಮಾಡುವುದೇ ಒಂದು ತೀರ್ಥಕ್ಷೇತ್ರ ಮನೆಯಲ್ಲೇ ಕೂತು ಮಾಡೋದಕ್ಕಿಂತ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೆ ಎಷ್ಟಿದೆ ಆ ಕಾರ್ಯಕ್ರಮ ವಿಶೇಷವೇ ಬೇರೆ ಇದೆ ಹಾಗೆ ಯಾಗಗಳು ಯಜ್ಞಗಳು ವ್ರತಗಳು ತಪಸ್ಸು ತೀರ್ಥಕ್ಷೇತ್ರ ಅಟನ ಎಲ್ಲದರಲ್ಲೂ ತುಂಬ ಇದೆ ಅದೆಲ್ಲ ಒಬ್ಬೊಬ್ಬರ ಜನ್ಮದಲ್ಲಿ ಕೇಳಲಿಕ್ಕಾಗೋಲ್ಲ ಮಾಡೋದಲ್ಲ ಕೇಳಲಿಕ್ಕಾಗೋಲ್ಲ ಅಷ್ಟು ಕರ್ಮಗಳಿದ್ದಾವೆ ಏಕಾದಶಿ ವರ್ತನೆ ಎಷ್ಟು ಸೂಕ್ಷ್ಮ ಇದೆ ಗೊತ್ತಾ ಏಕಾದಶಿ ವ್ರತವನ್ನೇ ಹೇಗೆ ಮಾಡಬೇಕು ದಶಮಿ ದ್ವಾದಶಿಗಳಲ್ಲಿ ಮೂರು ಊಟ ಕುಡೋದು ಅಖಂಡ ಬೆಳಗ್ಗಿನ ಜಾವ ಸಂಕಲ್ಪ ಮಾಡಿ ದಶಮಿ ಪ್ರಾತಃ ಕಾಲದಲ್ಲಿ ಸಂಕಲ್ಪ ಮಾಡಿದರೆ ದ್ವಾದಶಿ ರಾತ್ರಿ ಉಪಸಂಹಾರ ಮಾಡಬೇಕು ಮೂರು ದಿವಸಕ್ಕೆ ಎರಡು ಲುಟ ಅಷ್ಟೇ ಅದು ಬಿಟ್ಟುಬಿಟ್ರೆ ಏನೂ ಇಲ್ಲ ಅಲ್ಲಿ ಅಲವಣಾದಿಗಳನ್ನು ಮಾಡುವ ಪದ್ಧತಿ ಇದೆ ಲವಣಾದಿ ಸ್ವೀಕಾರವೇ ಇಲ್ಲ ಅಲ್ಲಿ ಅಷ್ಟೇ ಏನು ಸ್ವೀಕಾರ ಮಾಡೋ ನೀರು ಕುಡಿತಾನೆ ಮುರಿದು ಹೋಯ್ತು ದಶಮಿ ಬೆಳಗ್ಗೆ ದಶಮಿ ಬೆಳಗ್ಗೆ ಇರಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲ್ ಮಾಡಬೇಕು ಅಲ್ಲಿ ತನಕಿಲ್ಲ ದ್ವಾದಶಿ ಹೊತ್ತಿಗೆ ಸರಿಯಾಗಿ ಪೂರೈಸಿಬಿಡಬೇಕು ಅಷ್ಟೆ ಆಮೇಲೆ ಮೇಲೂ ಇಲ್ಲ ದಶಮಿ ಪ್ರಾತಃ ಕಾಲದಲ್ಲಿ ಭಗವದಾರಾಧನೆಗೆ ಕೆಲವು ಪದ್ಧತಿ ಇದೆ ಆ ಕ್ರಮದಲ್ಲಿ ಆರಂಭ ಮಾಡಿದರೆ ದಶಮಿ ರಾತ್ರಿ ನಿದ್ರೆ ಇಲ್ಲ ದ್ವ ಏಕಾದಶಿ ಇಲ್ಲ ದ್ವಾದಶಿ ರಾತ್ರಿ ಸಮಾಪ್ತಿ ಮಾಡೋ ತನಕ ನಿದ್ರೆ ಇಲ್ಲ ಅಲ್ಲಿ ತನಕನು ಕೂಡ ತ್ರಿದಿನದಲ್ಲೇ ಆ ವ್ರತವಿಶೇಷಗಳನ್ನು ನಡೆಸಿ ಆಗತ್ತಾ ನಮ್ಮ ಕೈಯಲ್ಲಿ ಬರ್ತವೆ ಕರ್ಮ ಸುಮ್ಮನೆ ಒಂದು ಒಂದಿದೆ ಏಕಾದಶಿ ವ್ರತ ಇಷ್ಟಿದೆ ಮಾಡಲಿಕ್ಕಾಗತ್ತಾ ನಮ್ಮ ಕೈಯಲ್ಲಿ ಒಂದು ಪುಣ್ಯಾವಚನ ಹೇಳಬೇಕಾಗಿದ್ದರೆ ವಿಪರೀತ ಹೇಳ್ತಾರೆ ಇದನ್ನು ಪಂಚಗವ್ಯ ಪಂಚಗವ್ಯ ಮೇಲಿನ ಮಾಡಬೇಕಾದ್ರೆ ತುಪ್ಪ ಯಾವ ಬಣ್ಣದ ಆಕಳಿಂದ ತಂದಿರಬೇಕು ಹಾಲು ಮೊಸರು ಎಲ್ಲದಕ್ಕೂ ನಿಯಮ ಇದು ಆ ಕರ್ಮ ಸೌಷ್ಟವ ನಾವು ಮಾಡಲಿಕ್ಕಾಗತ್ತಾ ನಿಮ್ಮ ಕೈಯ್ಯಾಗಲ್ಲ ಚಿಟ್ಟೆ ಮಡಿ ಅಂತ ಮಾಡುತ್ತಾರೆ ಉಡುಪಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲನೂ ತಾಕುಬಿಟ್ರೆ ಇಲ್ಲಿ ತನಕ ಮೊಣಕೈ ತನಕನೂ ಕೂಡ ಪೂರ್ಣ ಶುದ್ಧೀಕರಣ ಮಾಡಿಕೊಡ್ತಾರೆ ಗೋಮಯ್ಯ ಹಚ್ಚಿ ಹಚ್ಚಿ ಶುದ್ಧೀಕರಣ ಮಾಡಿ ಒಂದು ಗಿಂಡಿ ಅದಕ್ಕೇ ಒಂದು ಶಗಣಿ ಹೆಚ್ಚಿಕೊಂಡಿರ್ತಾರೆ ಗೋಮಯ ನೀವು ನೋಡ್ಬೋದು ಅದು ಮುಟ್ಟಿ ಮುಟ್ಟಿ ಮುಸರ ಇದ್ದಂತೆ ಎಲ್ಲಿ ಏನು ತಾಕೋದು ಮುಟ್ಟುಕೊಂಡು ಕೃಷ್ಣದೇವನ ಮುಟ್ಟಬೇಕು ಅಲ್ಲಿ ಮುಟ್ಟಲ್ಲ ಅಲ್ಲಿ ತನಕ ವಿಚಿತ್ರ ಶುದ್ಧ ಎ ಪೀಠ ಹೀಟ ಎಲ್ಲ ಎಲ್ಲ ತೊಳೆದು ಬಿಡ್ತಾರೆ ಚಗಿಣಿ ಗಿಗಣೆ ಹಾಗೆ ಸ್ವಚ್ಛ ತೊಳೆದು ಒಳಗೆ ಬರಬೇಕು ಅದೆಲ್ಲ ಹಾಗೆ ಬರುವ ಇಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿ ಆ ರೀತಿಯಲ್ಲಿ ಶುದ್ಧೀಕರಣ ಮಾಡು ಇವೆಲ್ಲ ಕರ್ಮಾನುಷ್ಠಾನದ ಸೌಷ್ಟವ ಅಂತ ಬೇರೆಯೇ ಇದೆ ಆ ಕ್ರಮನೇ ಬೇರೆ ಆ ರೀತಿಯಲ್ಲಿ ಮಾಡುವ ಅಧಿಕಾರಿಗಳಿದ್ದಾರೆ ಅದು ಎಲ್ರಿಗೂ ಆಗಲ್ಲ ಚಿಕ್ಕದಿಂದ ಎಲ್ಲಿ ಬೇಕಾದ ಸಂಚಲನವಾಗಿ ಸೂಕ್ಷ್ಮ ಕರ್ಮಾನುಷ್ಠಾನ ಭಗ್ವಾದಿ ವಿಷಯಗಳಿದ್ದಾರಲ್ಲ ಅವ್ರಿಗೆ ಹೇಳಿಬಿಟ್ಟಿದ್ದಾರಪ್ಪ ಭೃಗ್ವಾದೀನ್ ಕರ್ಮಯೋಗ ಜ್ಞಾನಮ ದತ್ವ ಅಮಲಂ ಶುಭ ನಿರ್ಮಲವಾದ ತಿಳುವಳಿಕೆ ಏನು ಆ ಜ್ಞಾನ ಪುರಸ್ಸರವಾಗಿ ಸೂಕ್ಷ್ಮ ಕರ್ಮಗಳನ್ನು ಮಾಡ್ತಾ ಇರಬೇಕು ಕಣೆಗೆ ಎಷ್ಟು ಕರ್ಮ ಮಾಡ್ತೀರೋ ಮಾಡಿರ್ಪಾ ತಿಳುವಳಿಕೆ ಅಂತೂ ಸರಿಯಾಗಿರಲಿ ಮೂರು ಒಂಬತ್ತು ಸಂಧ್ಯಾಂಗ ನೀನು ಮಾಧ್ಯಮಕ್ಕೆ ಮಾಡೋದೇ ಇಲ್ಲ ಗೊತ್ತಿದ್ದರೂ ಬೇಕಾಗಿಲ್ಲ ಹಠದಿಂದ ಕೆಲವರು ಮಾಡೋಣ ಮೋಸ ಮಾಡ್ತಾರೆ ಎಲ್ಲ ಮಾಡಬಾರ್ದು ಅದೆಲ್ಲ ದೇವರಿಗೆ ನೇರವಾಗಿ ಗೊತ್ತಿದ್ದು ನಾವು ಮಾಡುವಂತಹ ದೊಡ್ಡ ದ್ರೋಹ ಅದು ಮಾಡಬಾರ್ದು ಆ ರೀತಿಯಲ್ಲಿ ಒಂದು ಮೂರು ಹತ್ತು ಸಂಧ್ಯಾಂದರೆ ಮಾಡೋದು ಭಗವಂತನನ್ನೇ ಹೇಳುವ ಕೆಲವು ಅಮೋಲ್ಯ ಸ್ತೋತ್ರಗಳನ್ನು ಪಠನ ಮಾಡೋದು ಇವೆಲ್ಲ ಮಾಡ್ತಾ ಇದ್ರೆ ಸಾಕು ನಾವು ಮಾಡಿದ್ದೆಲ್ಲ ಪಾಪಕ್ಷಮಿಸ್ತಾನೆ ಉದ್ಧಾರ ಮಾಡುತ್ತಾನೆ ಸ್ವಾಮಿ ಅದಕ್ಕೆ ಅಮಲಂ ದತ್ವ ಜ್ಞಾನಂ ಅಮಲಂ ಶುಭಂ ಹೀಗೆ ಮಾಡಿದ್ದಾದರೆ ಜೈಮಿನಿಂ ಕರ್ಮಮೀಮಾಂಸಾ ಕರ್ತಾರಮ ಕರೋತ್ರಭು ಅದಕ್ಕೆ ಕರ್ಮ ಮೀಮಾಂಸಾ ಕರ್ಮದ ಸೌಷ್ಟವಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅದು ಸೂತ್ರವನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಜೈವನಿರೀಕ್ಷೆಗಳನ್ನು ಇಟ್ಟುಕೊಟ್ಟು ದೇವಮೀಮಾಂಸಕಾದ್ಯಂತ ಕೃತ್ವ ಪೈಲಮಥ ದೈವ ಮೀಮಾ ದೈವೀ ಮೀಮಾಂಸಾದ ಆದ್ಯಂತಂ ಕೃತ್ವ ಆದ್ಯಂತವನ್ನು ತಾನೇ ಮಾಡಿ ಪೈಲ ಮಥಾದಿಶತ್ ಆದ್ಯಂತ ಮಾಡಿಕೊಟ್ಬಿಟ್ಟಿದ್ದೇನೆ ಪೂರ್ಣ ಮುಂದೆ ಹೀಗೆ ಹುಟ್ಟಿದ್ದು ಶೇಷಂಚ ಮಧ್ಯಕರಣ ಪೈಲಂ ಶೇಷಂಚ ಪೈಲಂ ಶೇಷಂಚ ಅಂದ್ರೆ ಒಳಗಡೆಯಲ್ಲಿರುವ ಶೇಷದೇವರಿಗೆ ಎಂತರ್ಥ ಅದಕ್ಕೆ ಶೇಷಪೈಲರು ಶೇಷಂಚ ಮಧ್ಯಕರಣೆ ಪುರಾಣ ಇದಲ್ಲ ಮಾಡಿ ಸ್ವಯಂ ತಾನೆ ಹದಿನೇಳು ಪುರಾಣಗಳು ಜೊತೆಯಲ್ಲಿ ಒಂದು ಭಾಗವತ ಇಷ್ಟು ತಾನೇ ನಿರ್ಮಾಣ ಮಾಡುತ್ತಾನೆ ಶೈವಾಪತಾಂಶ್ಚಕ್ರೇ ಸಂಶಯಾರ್ಥಂ ಸುರದಿಶಾ ಅದು ಶೈವ ಪಾಶುಪತ ಮುಂತಾದವುಗಳನ್ನು ಸೇರಿಸಿ ಮಾಡಿ ಇದು ಆಚಾರ್ಯ ಕೊಡ್ತಾರೆ ನಿರ್ಣಯ ದೇವರು ಮೋಸ ಮಾಡಿದಾನ ಮೋಸ ಅಲ್ಲ ಮೋಸ ಯಾರಿಗಾಗುತ್ತೆ ನಿಮಗೆ ಸೇರಬೇಕಾಗಿರೋದನ್ನು ನಾನು ಇಟ್ಕೊಂಡ್ರೆ ಅಥವಾ ನಿಮಗೆ ಸೇರಿ ಬೇರೆಯವ್ರಿಗೆ ಕೊಟ್ಟರೆ ಅದು ಮೋಸ ನಿಮಗೆ ಸೇರಿಬೇಕಾಗಿರೋದೆ ನೀನು ಕೊಟ್ಟರೆ ಮೋಸ ಯಾಕಾಗುತ್ತೆ ಅದು ಮೋಸ ಏನಲ್ಲ ಅವ್ರಿಗೆ ಸಲಬೇಕಾಗಿದ್ದದನ್ನೇ ಅವ್ರವ್ರಿಗೆ ತಲುಪಿಸಿದ್ರೆ ಮೋಸ ಯಾಕಾಗುತ್ತೆ ಅಲ್ಲಿ ಮೋಸ ಮಾಡಿ ವಂಚಕ ಅಲ್ಲ ಭಗವಂತ ಈ ರೀತಿಯಲ್ಲಿ ನಡೆದದೇ ಅದು ಸಾತ್ವಕರು ತಿಳಿದು ಅದನ್ನು ಆರಿಸಿ ತಗೊಳ್ಬೇಕಷ್ಟೆ ಇನ್ನೂ ಉತ್ತಮ ಅಧಿಕಾರಿಗಳಿದ್ದಾರೆ ಅವರುಗಳಿಗೆ ಆ ಮಾತುಗಳ ಎಲ್ಲ ಭಗವತ್ ಪರವಾಗಿ ಕಾಣ್ತಾರೆ ಹೀಗೆ ಎರಡು ಅಂಶ ಇದೆ ಅದನ್ನು ಪಂಡಿತಾಚಾರ್ಯ ಕ್ರಮದಲ್ಲಿ ತೋರಿಸ್ತಾರೆ ಅದಕ್ಕೆ ಶೈವ ಪಾಶುಪದಾದಿಗಳನ್ನು ಅಲ್ಲೇ ಸ್ವರದ್ವಿಷಾಮ ದೇವತಾ ದ್ವೇಷಗಳಿಗೆ ಅವ್ರಿಗೆ ಹಂತಂತಾದೆ ಮಾಡಿಕೊಟ್ಬಿಡ್ತಾರೆ ಪುರಾಣ ನೋಡ್ತಾ ಇದ್ದರೆ ಏನು ಪಟ್ಟೆ ಹ್ಯಾ ಬಳಕೊಳ್ಬೇಕು ಮೂರು ರೇಖೆ ಅಂತಂದರೆ ಏನದು ಎಲ್ಲ ಎಲ್ಲ ಸ್ಪಷ್ಟವಾಗಿರುತ್ತೆ ಯಾಕಪ್ಪ ಎಲ್ಲ ಏನೇನಾದ್ರಲ್ಲಿ ಸ್ಪಷ್ಟವಾಗಿ ಅದನ್ನು ಹೇಗೆ ಭಸ್ಮ ನಿರ್ಮಾಣ ಮಾಡೋ ಕ್ರಮೇ ವೇದವ್ಯಾಸದೇವರು ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ ಅದಿಲ್ಲ ಅಂತಂದರೆ ಅವನ ಅವನಿಗೆ ಏನು ಯಾವ ಕರ್ಮನೇ ಹುಟ್ಟಲ್ಲ ಭಸ್ಮಧಾರಣದಿಂದಲೇ ಎಲ್ಲ ಕರ್ಮ ಎಲ್ಲಿ ಕೇಗುತ್ತೆ ಅನ್ನೋದನ್ನ ವೈಶ್ವದೇವಾದಿಗಳನ್ನು ಮಾಡಿದ ಮೇಲೆ ಆ ಉಪಾಸನಾದಿಗಳನ್ನು ಮಾಡಿ ಭಸ್ಮಧಾರಣ ಮಾಡಬೇಕು ಮಾಡದೇ ಇದ್ದರೆ ಕರ್ಮ ವಾಸ್ತವಿಕವಾಗಿ ಮಹಾಮಂತ್ರ ಜಪ ಆಗಬೇಕಾಗಿದ್ದರೆ ಮೊದಲು ಗಾಯತ್ರಿ ಮಂತ್ರ ಜಪ ಆಗಿಬಿಡಬೇಕು ಆಮೇಲೆ ಅಧ್ಯಯನ ಮಹಾಮಂತ್ರ ಜಪ ಆಗುವುದಕ್ಕೆ ಮುಂಚೆ ಬ್ರಹ್ಮಯಜ್ಞ ದಂಪೆ ಹಿಡಿದು ಅಧ್ಯಯನ ಆಗಬೇಕು ಬ್ರಹ್ಮಯಜ್ಞ ಆಗಬೇಕು ಆಮೇಲೆ ಉಪಾಸನ ಆಗಬೇಕು ಉಪಾಸನ ಆಗದ ಹೊರತು ಅಧ್ಯಯನಕ್ಕೆ ಅಧಿಕಾರ ಇಲ್ಲ ಅಲ್ಲಿ ಬಸ್ಬದ ಅಂತ ಅದು ಅರ್ಥ ಈ ಪ್ರಾಸಂಗಿಕವಾಗಿ ಎಲ್ಲ ಸೇರಿಸಿ ಕನಸು ಮುಂಗಿಲವರು ಮಾಡಿ ಏನು ತಪ್ಪು ತಿಳ್ಕೊಂಡ್ಬಿಡ್ತಾರೆ ಸ್ಮಶಾನದಲ್ಲಿರೋ ಬೂದಿ ತಂದು ಬಳ್ಕೊಳ್ಬೇಕು ಯಾವುದೋ ಶವದ ಬೂದಿ ಬೆಳ್ಕೊಳ್ಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ ಓ ಇದ್ದಾನೆ ಅದು ಯಾವುದು ಬಿಡಿಸಿ ಬಿಡಿಸಿ ಹೇಳಲ್ಲ ಎಲ್ಲ ಒಟ್ಟಿಗೆ ಹೇಳ್ಬಿಟ್ಟಿರ್ತಾರೆ ಏನು ತಿಳ್ಕೊಳ್ತಾ ಈ ದರ್ಶನ ಭಾಷೆ ಅಂತ ಇದನ್ನೇ ಅನ್ನೋದು ಆ ದರ್ಶನದಲ್ಲಿರೋದನ್ನು ಹಂಗೆ ಹೇಳಿಬಿಡ್ತಾನೆ ಅವರವರ ಸೌಕರ್ಯ ಇಲ್ಲ ಎಲ್ಲರಿಗೂ ಒಟ್ಟಿಗೆ ಅನುಕೂಲ ಆಗಲಿ ಇತ್ತು ಎಲ್ರಿಗೂ ಸಾಧನೆ ಮಾಡಿಸಬೇಕಾದ ಜವಾಬ್ದಾರಿ ಭಗವಂತನಿಗಿದೆ ಎಲ್ಲ ಒಟ್ಟಿಗೆ ಮಾಡಿಸ್ತಾನೆ ಸಾತ್ವಿಕರು ನೋಡಿ ಹಾಳಾಗಬೇಡ್ರಿ ಅಷ್ಟೇ ಅದಕ್ಕೆ ಎಚ್ಚರ ಕೊಡ್ತಾರೆ ವೈಷ್ಣವಾನ ಪಾಂಚರಾತ್ರಾಂಶ ಪಾಶುಪತ ಆಗಮ ಅದು ಶೈವಾಗಮ ಅದನ್ನು ಅದರಂತೆ ವೈಷ್ಣವ ಪಾಂಚರಾತ್ರ ಆಗಮವನ್ನು ಕೂಡ ಯಥಾರ್ಥ ಜ್ಞಾನಸಿದ್ಧಯೇ ಯಥಾವಸ್ಥಿತವಾದ ಪದಾರ್ಥಗಳ ತಿಳುವಳಿಕೆ ಕೊಡಲಿಕ್ಕೆ ಜ್ಞಾನದ ಸಿದ್ಧೆಯೇ ಜ್ಞಾನಸಿದ್ಧ ಎಂದರೆ ಏನರ್ಥ ಇಲ್ಲ ಜ್ಞಾನಪ್ರಾಪ್ತೆಯೇ ಜ್ಞಾನಪ್ರಾಪ್ತಿಯ ಉದ್ದೇಶದಿಂದಾಗಿ ಹೀಗೆ ಮಾಡಿದ ಪರಮಾತ್ಮ ಬ್ರಾಹ್ಮಣ ವೇದತ ತಶ್ಚಕ್ರೆ ವೇದದಲ್ಲೇ ಬಂದಿರುವಂತಹ ಬ್ರಾಹ್ಮ ವಿಚಾರಗಳನ್ನು ದೇವತೆಗಳನ್ನು ನೇರ ಪ್ರತಿಪಾದನೆ ಮಾಡುವಂತಹ ಅದನ್ನೆಲ್ಲ ಹಾಗೆ ಹೇಳಿಬಿಟ್ಟಿದ್ದಾನೆ ವೇದ ಮೇಲ್ನೋಟಕ್ಕೆ ಬರೋ ಇದ್ದಾರೆ ಪುರಾಣ ಗ್ರಂಥ ಸಂಗ್ರಹಾನು ಪುರಾಣ ಗ್ರಂಥಗಳನ್ನು ಹೀಗೆ ಸಂಗ್ರಹ ಮಾಡಿದ್ದಿದೆ ಏನು ಜ್ಞಾನಂ ಪುರಃಪ್ರಾಪು ದೇವ ಅಷ್ಟ ತಥಾ ಒಟ್ಟಾರೆ ದೇವತೆಗಳು ಋಷಿಗಳು ಎಲ್ಲರಿಗೂ ತಾಮಸರಿಗೂ ಸಮೇತವಾಗಿ ಎಲ್ಲರಿಗೂ ಅವರು ಅವರಿಗೆ ಬೇಕಾದ ತಿಳುವಳಿಕೆಯನ್ನು ಕೊಟ್ಟ ಸನತ್ ಕುಮಾರ್ ಪ್ರಮುಖ ಯೋಗಿ ನೋ ಮಾನುಷಾಸ್ತಥ ಸನತ್ ಕುಮಾರ್ ಪ್ರಮುಖರಾದ ಯೋಗಿಗಳಿಂದ ಹಿಡ್ಕೊಂಡು ಮನುಷ್ಯರ ತನಕವೂ ಕೊಡು ಮನುಷ್ಯೋತ್ತಮರ ತನಕ ಎಲ್ಲರಿಗೂ ತತ್ವಜ್ಞಾನವನ್ನು ಕೊಟ್ಟು ಕೃಷ್ಣದ್ವೈಪಾಯನಾ ಪ್ರಾಪ್ಯ ತೇ ಮುಮದು ಕೃಷ್ಣ ಜ್ಞಾನವನ್ನು ಕೊಡಲು ಎಲ್ಲರೂ ಆನಂದ ಪಟ್ಟರು ಜ್ಞಾನ ಆನಂದ ಜ್ಞಾನ ಇಲ್ಲದೆ ಇದ್ರೆ ತಿಳುವಳಿಕೆ ಇಲ್ಲದೆ ಇದ್ರೆ ಏನಿದೆ ಕೋಮಾದಲ್ಲಿ ಆನಂದ ಇರುತ್ತೆ ಇಂದ್ರಿಯಗಳನ್ನ ಕಳ್ಕೊಂಡು ಕೂತಾಗ ಇಂದ್ರಿಯಗಳೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಆನಂದ ಬರುತ್ತಾ ಕಣ್ಮಿ ಮಂಜೆ ಆಗೋಗಿದೆ ಒಳ್ಳೆ ಸುಂದರಿ ಅಂತ ಹೋಗ್ಬಂದೆ ಎದುರುಗಡೆ ನಿಲ್ಸಿದ್ರೆ ಹೆಂಗಿದ್ದಾಳೆ ಹೆಂಗಿದ್ದಾಳೆ ಅಂದ್ರೆ ಏನು ಹೇಳ್ತಾನೆ ಗೊತ್ತಾಗಲ್ಲ ಅಟ್ಟೆ ಹಾಗಾಗೋ ಹೋಗುತ್ತೋ ಅದನ್ನು ಆನಂದ ತಿಳುವಳಿಕೆಯಿಂದ ಬರುವ ಆನಂದನೇ ಪರಮಾನಂದ ಶಾಸ್ತ್ರ ತತ್ವಜ್ಞ ಅಂತ ಆನಂದಕರಂ ಶಾಸ್ತ್ರ ತೀರ್ಥಂ ಯಸ್ಮಾತ್ಸ ಅಂತ ಅದಕ್ಕೆ ಅಂತ ಇಂತಹ ಶಾಸ್ತ್ರ ಕೊಟ್ಟವರು ಅದಕ್ಕೆ ಸಮಸ್ತ ವಿಜ್ಞಾನಗ ವಸ್ತಿಚಕ್ರಂ ವಿಜ್ಞಾನದ ಗವಸ್ತಿಯ ಚಕ್ರ ಪರಮಾತ್ಮ ಅದರ ಸಮುದಾಯ ರೂಪದಂತೆ ಇದ್ದಾನೆ ಪಿತಾಯ ವಿಜ್ಞಾನ ವಹಾ ದಿ ವಾಕರ ವಿಜ್ಞಾನದ ಕಾರಣ ಅದರ ದೊಡ್ಡ ಕಿರಣಗಳ ಸಮುದಾಯವನ್ನೇ ತಾರ ಸೂರ್ಯನಂತೆಯೇ ನಿಂತುಕೊಂಡು ಎಲ್ಲ ಕಡೆಯಲ್ಲೂ ಅದನ್ನು ಹೊರಡಿಸಿದ್ದಾದರೆ ನಿರಸ್ಯ ಚಜ್ಞಾನ ತಮೋ ಜಗತ್ತ್ ಪ್ರಭಾಸತೆ ಭಾನುರಿಭಾಸ ಸೂರ್ಯನಂತೆಯನ್ನು ಎಲ್ಲ ಕಡೆಯಲ್ಲೂ ಹೊಳಿತ ಪರಮಾತ್ಮ ಹೀಗಿದ್ದಾನೆ ಚತುರ್ಮುಖೇಶ ಸುರೇಂದ್ರ ಪೂರ್ವಕೈ ಚತುರ್ಮುಖ ಬ್ರಹ್ಮದೇವು ರುದ್ರದೇವರು ಇಂದ್ರದೇವರೇ ಮೊದಲಾದವರಿಂದ ಎಲ್ಲ ಸದಾ ಸುರೈಸ್ಸೇ ವಿತಪಾದ ಪಲ್ಲವ ಪಾದಗಳು ಚಿಗುರಿದ್ದೇವೆ ಅವರು ಕೋಮರವಾಗಿದ್ದಾರೆ ಸಾಧಾರಣ ಪಾದ ಒಡೆದೋಗಿ ಕಿತ್ತೋಗಿ ದಪ್ಪ ಚರ್ಮ ಏನೇನ ನೋಡಿಕಾಗದೇ ಇರೋ ಹಾಗೆಲ್ಲ ಎಂತ ಅತ್ಯಂತ ವಿರುದ್ಧವ ಕಲ್ಪನೆ ಮಾಡ್ಕೊಳ್ಬೇಕು ಚಿಗುರು ಚಿಗುರು ಇದ್ದ ಅಂತ ಪರಮಾತ್ಮರ ಪಾದ ಅಷ್ಟು ಕೋಮಳ ಅಂತಹ ಪಾದ ಪಲ್ಲವನ್ನ ಸಮಗ್ರ ಜ್ಞಾನಿಗಳು ಆರಾಧನೆ ಮಾಡ್ತಾ ಇದ್ದಾರೆ ಪ್ರಕಾಶ ವ್ಯವಸ್ಥೆ ಶು ಸದಾತ್ಮ ಗುಖ್ಯಂ ಗೌಪ್ಯವಾಗಿ ಒಳಗೆ ಕೂತ್ಬಿಟ್ಟಿದ್ದಾನಲ್ಲ ಮಿಮ್ಮಮೂರ್ತಿ ಆ ಎಲ್ಲ ಶಾಸ್ತ್ರಗಳನ್ನು ಅದರ ಪರಿಚಯ ಮಾಡಿಕೊಟ್ಟಿದ್ದಾನೆ ಆನಂದ ಹೊರಗಿಲ್ಲ ಒಳಗಡೆಯಲ್ಲೇ ನಾ ಕೂತಿದ್ದೇನಪ್ಪ ನಿಮ್ಮ ನಿಮಗ ಅಂತ ಒಂದೊಂದು ರೂಪ ಪ್ರಕಟಣೆ ಮಾಡ್ತೇನೆ ಆ ರೂಪದ ಅದನ್ನು ಒಲಿಸಿಕೊಳ್ಳ್ರಿ ಒಳಗೇ ಆನಂದ ಇದೆ ಆನಂದ ಸ್ವರೂಪರಿದ್ದೇರಿ ಸಜ್ಜೀವರು ಆನಂದವನ್ನು ನಿಮಗೆ ಅಭಿವ್ಯಕ್ತಿ ಮಾಡ್ತೇನೆ ಹೀಗೆ ಮುಮ್ಮೋದ ಮೇರೌಚ ತಥಾಬದಾಶ್ರಮದಲ್ಲಿ ಮೇರು ಪರ್ವತ ಎರಡೂ ಕಡೆಯಲ್ಲೂ ಕೂಡ ಮುಮ್ಮೋದ ಆನಂದವನ್ನು ತೋರಿಸಿಕೊಟ್ಟ ಪರಮಾತ್ಮ ಆನಂದ ಅಭಿವ್ಯಕ್ತಿ ಮಾಡಿದ ಅವನ ಆನಂದಮನೆ ಸಂತೋಷ ಪಟ್ಟ ಅಂದರೆ ಏನರ್ಥ ಸಂತೋಷ ಇದ್ದದ್ದನ್ನು ಅವೆಲ್ಲ ವ್ಯಕ್ತ ಮಾಡಿದ ಸಂತೋಷ ಪಡ್ತಾ ಇದ್ದಾನೆ ತೋರಿಸೋದೇನು ಭಗವಂತ ಎದ್ದಾನಂದ ತೋರಿಸೋದೇನೆ ಅವನು ಏಳು ಏಳು ಅನ್ನೋದು ಮಲಗದ ಮಾಡೋದು ಎದ್ದಾಗಿ ಮಾಡೋದು ಇವೆಲ್ಲ ಅಭಿವ್ಯಕ್ತಿಯನ್ನು ಕೇಳ್ಕೊಡ್ತಾನೆ ಆ ಮಲಗಂಬಿಟ್ರೆ ಗತಿ ಏನು ರೀ ನಾವೆಲ್ಲ ಮುಳುಗೋತೇವಾದ್ರೂ ಹಂಗೆ ಅಷ್ಟೇ ಇದನ್ನು ಇತಿಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಜೊತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ವ್ಯಾಸಾವತಾರ ಕಥಾನಿರೂಪಣಂ ನಾಮ ದಶಮೋಧ್ಯ ವೇದವ್ಯಾಸದೇವರ ಅವತಾರ ಕಥಾನಿರೂಪಣ ಅಂತನ್ನುವ ದಶಮೋಧ್ಯಾಯವನ್ನು ಇಲ್ಲಿಗೆ ಈ ಕ್ರಮದಲ್ಲಿ ಸಮಾಪ್ತಿ ಮಾಡುತ್ತಾರೆ ಮಂತ್ರಾಲಯ ಪ್ರಭುಗಳು ಇದಕ್ಕೆ ತಾವೇನು ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡಬೇಕಾಗುತ್ತೆ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹದಲ್ಲಿ ಬಹಳ ಸೊಗಸಾದಂತಹ ಕ್ರಮದಲ್ಲಿ ತಾವು ಅದನ್ನೆಲ್ಲ ತೋರಿಸಿಕೊಡ್ತಾ ಪ್ರತಿ ಅಧ್ಯಾಯದ ಕಡೆಯಲ್ಲಿ ಅದನ್ನು ನೋಡ್ತಾ ಬರ್ತಾ ಇದ್ದೇವೆ ಹಾಗೆ ಈ ಕ್ರಮದಲ್ಲಿ ಇಲ್ಲೂ ನೋಡಿದರೆ ಒಟ್ಟಾರೆ ಇಡೀ ಇದರ ಸಾರ ಸಂಗ್ರಹ ಏನು ಅನ್ನೋದನ್ನ ಹೀಗಿಲ್ಲಿ ತೋರಿಸಿಕೊಡ್ತಾರೆ ಮಂತ್ರಾಲಯ ಪ್ರಭು ಕ್ಷೀರಾಬ್ಬರು ಈ ಹತ್ತನೇ ಅಧ್ಯಯ ಸಮರ ಮಾತು ಅವರನ್ನು ತಿಳಿಸ್ಕೊಳ್ಬೇಕು ಸಂಕ್ಷೇಪದಿಂದಾಗಿ ನಮಗಾಗಲ್ಲ ಚೋಲಿರಾಕರಿಸ ಸಮುದ್ರವನ್ನ ಜ್ಞಾನಿಗಳು ಅಗಸ್ಥರು ಅಮೃತ ಒಂದು ಆಪೋಷಣೆ ತಗೊಂಡ್ಬಿಟ್ಟಿರುತ್ತೆ ಹಾಗೆ ಅದನ್ನು ಹೆಂಗೆ ಸಂಕ್ಷೇಪ ಮಾಡಬೇಕು ಅಂತ ನಮಗೆ ಬರೋ ಮಂತ್ರಾದಿಪ್ರಭುಗಳೇ ಮಾಡಬೇಕು ಏ ರಾಯಮಠಕ್ಕೆ ಹೋಗೋಕ್ಕಾಗುತ್ತೋ ಇಲ್ಲ ನಾವಿಲ್ಲೇ ಕೂತಲ್ಲೇ ಅವ್ರ ಮಾತನ್ನು ನೆನೆಸುವಂ ಬಿಟ್ಟರೆ ಅವರ ದರ್ಶನ ಆಗಿ ಹೋಗುತ್ತೆ ಇದು ನಿಜವಾದ ಅವರ ದರ್ಶನ ಆ ಕ್ರಮದಲ್ಲಿ ಕ್ಷೀರಾಬ್ಧಿ ಉನ್ಮಥನಾದಿ ಕತ್ಮಚರಿತಂ ಕ್ಷೀರಾದಿ ಉನ್ಮಥ ಕ್ಷೀರಾಬ್ಧಿ ಕ್ಷೀರ ಉನ್ಮಥನಾದಿ ತನ್ನ ಚರಿತೆ ತನ್ನ ರೂಪಗಳ ಅಲ್ಲಿ ಮೋಹಿನಿ ರೂಪ ಈ ಆಯಿತು ಅಲ್ಲಿ ಕಮಠ ರೂಪ ಬೇರೆ ಬೇರೆ ರೂಪ ಅಧಿತಾದಿ ರೂಪಗಳಿಂದ ತಾನು ಮಾಡಿದ ಆತ್ಮ ಚರಿತೆಯನ್ನ ಭಗವತ್ ರೂಪದ ಚರಿತೆಯನ್ನು ಹೇಳತಾ ದೇವೈರ್ ಗ್ರಹಣ್ಯಸ್ತುತ ಅವ್ರ ಗ್ರಹಣನ ಸ್ತೋತ್ರ ಮಾಡಿ ಇದು ದೇವತೆಗಳು ಸ್ತೋತ್ರ ಮಾಡಿದ ವ್ಯಾಧಿದಿಂದ ಆಚಾರ್ಯ ಹೇಳಿದ್ದಾರೆ ಹೌದಾ ನೇರವಾಗಿ ಹೇಳಿಲ್ಲ ನೀ ಹೀಗೀಗೆಲ್ಲ ಮಾಡಿದ್ದೀ ಅಲ್ಲಿದ್ದ ಕಲಿ ಇವತ್ತು ವಿಪರೀತಾಕಾರ ತಗೊಂಡಿದ್ದಾನೆ ಬಂದವನು ಈಗ ಆಕಾರ ಗೊತ್ತೇದ್ದಂತೆ ಎಲ್ಲರ ಮನಸ್ ಮೊಲಕಮುಟ್ಟಿದ್ದಾನೆ ತತ್ವಜ್ಞಾನ ಕೊಡಲಿಕ್ಕೆ ನೀನು ಭಾದರಾಯಣ ರೂಪದಿಂದ ಬರಬೇಕು ಅಂತ ಹೀಗೆ ಸ್ತುತಃ ಸಜ್ಜಾನಾಯ ಪರ ಒಳ್ಳೆಯ ತತ್ವಜ್ಞಾನವನ್ನು ಕೊಡಲಿಕ್ಕೋಸ್ಕರವಾಗಿ ಪರಾಶನಾಖ್ಯ ಮುನಿನ ಸತ್ಯವತ್ಯ ಅಭೂತ್ ಸತ್ಯವತಿ ದೇವಿಯರನ್ನ ಪರಾಶನರನ್ನು ನಿಮಿತ್ತ ಮಾಡಿಕೊಂಡು ಯಾರು ಮತ್ತೆ ಪರಮಾತ್ಮ ಅಲ್ಲ ವ್ಯಕ್ತನಾದ್ನೋ ಅದು ಯಾಸತ್ವೇನ ವ್ಯಾಸ ಅನ್ನುವ ಈ ರೂಪದಿಂದ ಎಲ್ಲಿ ಪ್ರಕಟನಾದ್ಮು ಪರಮಾತ್ಮ ಅಷ್ಟೇ ಅಲ್ಲ ವೇದ ವಿವೃತಿ ವೇದಗಳ ವಿಸ್ತಾರವನ್ನ ಮಾಡಿ ಬ್ರಹ್ಮಸೂತ್ರರಾದ ಸರ್ವಾಣ್ಯಪಿ ಶಾಸ್ತ್ರಿ ಎಲ್ಲ ಶಾಸ್ತ್ರಗಳನ್ನ ನಿರ್ಮಾಣ ಮಾಡಿ ಅಷ್ಟೇ ಅಲ್ಲ ಶಾಸ್ತ್ರ ಪ್ರವರ್ತಕರನ್ನು ಕೂಡ ಕೊಟ್ಟು ಪೈಲಾದಿ ಈವಾಗಿ ನಾವು ನೋಡಿದಂತೆ ಪ್ರವರ್ತಕರನ್ನು ಕೂಡ ಕೊಟ್ಟು ಸತ್ಸು ಜೈಮಿನ್ಯಾದಿ ಎಲ್ಲ ಸಜ್ಜನ ವಿಷಯಗಳಲ್ಲಿ ಆ ಜ್ಞಾನಂ ನಿಧಾಯ ಅಲ್ಲಿ ಜ್ಞಾನವನ್ನಿಟ್ಟು ದೇವತೆಗಳಿಂದ ಹೇಡಿಕೊಂಡು ಸಾಮಾನ್ಯ ಅಲ್ಪ ಸಜ್ಜನ ಪರ್ಯಂತರವಾಗಿಯೂ ಎಲ್ಲೆಲ್ಲೂ ಹೊಕ್ಕೊಂಡಿದ್ದಾನೆ ಕಲಿ ಅವನನ್ನ ಸದ್ಗತ ಸಜ್ಜನರಲ್ಲಿರುವ ಕಲಿಯನ್ನ ನಿಘ್ನನ್ ನಾಶ ಮಾಡಿದರೋ ಸಹಾನೋವ್ಯಾಧರಿಹಿ ಸಹಾ ಹರಿಹಿ ನಹಾವ್ಯಾ ನಮ್ಮನ್ನ ರಕ್ಷಣೆ ಮಾಡಲಿ ಇದು ಆ ಪ್ರಾರ್ಥನಾ ವಿಶೇಷವನ್ನ ಸಲ್ಲಿಸಿದ್ದಾರೆ ಇದು ಒಟ್ಟಾರೆ ಏನು ದಶಮಾಧ್ಯಾಯದ ತಾತ್ಪರ್ಯ ಅನ್ನೋ ಕ್ರಮದಲ್ಲಿ ಹೀಗೆ ತೋರಿಸಿಕೊಟ್ಟಿದ್ದಾರೆ ಇದು ಹತ್ತನೇ ಅಧ್ಯಾಯದ ಸಾರಾಂಶ ಇನ್ನು ಹನ್ನೊಂದನೇ ಅಧ್ಯಾಯದಿಂದಾಗಿ ಸಮಗ್ರವಾಗಿ ಆದಿಪರ್ವದಿಂದ ನಿರ್ಣಯವನ್ನು ಕೊಡ್ತಾ ಬರ್ತಾರೆ ಇನ್ನಿಂದ ಈ ಮಹಾಭಾರತ ಕಥೆಯೇ ಆರಂಭ ವಿಚಿತ್ರ ಅಂದರೆ ನೀವು ನೋಡಿದರೆ ತುಂಬ ವಿಸ್ತಾರ ಎಲ್ಲಿ ಬಂದು ಎಂದು ಹೇಳಿದ್ರು ಸಂಕ್ಷೇಪದಿಂದ ಮಹಾಭಾರತದ್ದೇನೋ ಕಥೆ ಹೇಳ್ಬಿಟ್ರೆ ಸ್ವಾರಸ್ಯ ಉಂಡ್ಲಿಕ್ಕಾಗಲ್ಲ ಎರಡನ್ನೂ ಅಲ್ಲದೇನೆ ತಮ್ಮ ಆಚಾರ್ಯರು ಸರ್ವಜ್ಞರು ಭಾವಿ ಚತುರ್ಮುಖ ಬ್ರಹ್ಮರು ಅವರು ಚತುರಮುಖ ನಿಪುಣವಾದ ತಮ್ಮ ಕಲಾದಿಂದಾಗಿ ಮಹಾಭಾರತದ ನಿರೂಪಣೆ ಕೃಷ್ಣ ಚರಿತ್ರೆಯ ನಿರೂಪಣೆ ವಿಸ್ತಾರವಾಗಿ ಕೃಷ್ಣ ಚರಿತ್ರೆ ಇದೆ ಭಾಗವತ ಬಂದ ಹಾಗು ಮಹಾಭಾರತದ ನಿರೂಪಣೆ ಇದೆ ಎರಡನ್ನೂ ಸೇರಿಸಿ ಬೇರೆ ಎಲ್ಲೂ ನೋಡ್ಲಿಕ್ಕಾಗಲ್ಲ ಕೃಷ್ಣ ಚರಿತ್ರೆ ಪಾಂಡವರ ಚರಿತ್ರೆ ಒಂದೇ ಕಾಲಕ್ಕೆ ಏನೇನು ನಡೀತಿತ್ತು ಇನ್ನೆಲ್ಲೂ ಸಿಗೋಲ್ಲ ಮಾಹಿತಿ ಕಾಲಮಾನಕ್ಕೆ ಹೊಂದಾಣಿಕೆ ಆಗುವಂತೆ ಅದನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ ಅದರ ಹಿನ್ನೆಲೆಯನ್ನು ಹೇಳ್ತಾ ಇವ್ರು ಯಾಕೆ ಇವರು ಯಾಕೆ ಹೀಗೆ ಮಾಡಿದರು ಯಾರ್ಯಾರು ಹೀಗೆ ಹೀಗೆ ಯಾಕೆ ಮಾಡಿದ್ರು ಅನ್ನೋ ಹಿನ್ನೆಲೆ ಸಮೇತವಾಗಿ ಆ ವ್ಯಕ್ತಿತ್ವದ ಹಿನ್ನೆಲೆ ಸಮೇತವಾಗಿ ಹೇಳುವ ಅದ್ಭುತವಾದ ಕಲಾ ಆ ಶಬ್ದರಾಶಿ ಅಲಂಕಾರ ಆಧ್ಯಾತ್ಮಿಕವಾದಂತಹ ಸ್ವಾರಸ್ಯ ಆಚಾರ್ಯನ ವಚನವನ್ನು ಕೇಳ್ತಾ ನಿರ್ಣಯ ಸಮೇತವಾಗಿ ನೋಡೋದೇನಿದೆಯಲ್ಲ ಬಹುದೊಡ್ಡ ಭಾಗ್ಯ ನಾಳೆ ಇಲ್ಲಿ ನಾಳೆ ಅಮಾವಾಸ್ಯ ಶುರು ಮಾಡಿದ್ದೆ ವೇದವ್ಯಾಸದೇವರ ಚರಿತ್ರೆಯ ಸಾರಾಂಶವನ್ನು ರತ್ನಾಕರ್ತೀರ್ಥರು ಹೇಳಿದ್ದುದು ಉಳ್ಕೊಂಡಿದೆ ಅವರು ಸುಪ್ರಭಾತ ಅಷ್ಟಕ್ಕೆ ಪಂಚಕ ಅಂತ ಮಾಡಿಕೊಟ್ಟಿದ್ದಾರೆ ಅದರಿಂದ ಇದೆಷ್ಟನ್ನು ಅವರೇ ಹ್ಯಾ ತಂದಿದ್ದಾರೆ ನಾವು ಪ್ರತಿನಿತ್ಯ ಬೆಳಕಿಗೆ ಇದ್ದು ಆ ಸುಪ್ರಭಾತ ಪಂಚಕ ಹೇಳ್ಕೊಂಡ್ರೆ ನಮ್ಮಲ್ಲಿ ಪ್ರಭಾತ ಆಗುತ್ತೆ ಕತ್ಲ ಇದೆ ನಮಗೆ ಅವರ್ಗಡೆ ಬೆಳಕಾಗ್ಬೋದು ಇಲ್ಲಿ ಬೆಳಕಾಗಲ್ಲ ಇಲ್ಲಿ ಬೆಳಕಾಗಬೇಕಾದ್ರೆ ಸುಪ್ರಭಾತ ಹೇಳ್ಕೊಳ್ಬೋದು ಮ ರತ್ನಾಕರತೆ ಶ್ರೀಪಾದಂಗಳವರು ಅದನ್ನು ಹ್ಯಾಕ್ ತೋರಿಸಿಕೊಟ್ಟಿದ್ದಾರೆ ಆ ಕ್ರಮದಲ್ಲಿ ಅದನ್ನು ನೋಡ್ತಾ ನಾಡಿದ್ದರಿಂದ ಮತ್ತೆ ತಾತ್ಪರ್ಯ ಆಚಾರ್ಯರ ವಚನವನ್ನು ನೋಡೋಣ ಮಧ್ಯೆ ಯಥಾಮದ ಅಭಿಪ್ರಾಯ ತಿಳಿದ